ಸೃಷ್ಟಿಸ್ಥಿತ್ಯಶಿತಮೋ ಬಂಧಮೋಕ್ಷ ಯಸ್ಮಸ್ರೀ ಬ್ರಹ್ಮ ರುದ್ರ ಪ್ರಭೃತಿ ಸುರನರದ್ವಿಷಶತ್ವಾತ್ಮಕ ವಿಷ್ಣೋವ್ಯಸ್ತಸ್ತಃ ಸಕಲಗುಣನಿಧಿಸವರ್ವೋಷ್ಯಪೇತಃ ಪೂರ್ಣಾನಂದ್ಯೋ ಯೋ ಗುರುರಿ ಪರಮಶ್ಚಿಂತ ಎ ಮಹಾಂತ ಜನ್ಮನ್ವಯ ತರತಶಾಷ್ವಸ್ವರ तेने ತೇನೆ ಬ್ರಹ್ಮಹೃದವೇ ಮುಹ್ಯಂತ ಯೂರಯ ತೇಜೋ ವಾರಮಯ ಯತ್ರಿ ಸರ್ಗೋ ಮುಷಾ ನಾಂ ಸ್ವೇನ ಸದಾ ನಿರಸ್ತುಹಕಂ ಸತ್ಯಂ ಪರಂಧೀಮ್ಞಾನವೈರಗ್ಯಪರೈಶ್ವರ್ಯಶಾಲ ಆನಂದತೀರ್ಥಭಗತ್ಪದನ್ ವಂದೇ ನಿರಂತರನುಡ ಮೂಕೋಪಿ ವಗ್್ಮೀಜಮತಿರ ಚಂತುರ್ಜಾತೆ ಪ್ರಾಜ್ಞಮೂಲಿ ಸಕಲವಚನಚೇತೋ ದೇವರೀ ಸಾ ಮೊಮ್ಮ ವಚಸೆ ನಿಧತ್ತಿ ಮಾನಸೆ ನಮೋಸ್ತು ತಾತ್ವಿವಾ ವಿಷ್ಣುಭಕ್ತಿಪರಾಯ ಧರ್ಮಾರ್ಗೇ ಪ್ರೇರೆಯದು ಹಿ ನೋವಿನ್ಯಸುಧಾಕೃಜಯ ಮುನೀನ್ ಶ್ರೀಪದಟ್ಸನ್ಮಣೀನ್ ವ್ಯಾಸಾರಿಯನ್ ವಿವಿಧ ಆಗಮ್ಹರನ್ ಶ್ರೀವಾಜಿಜಾನ ವಂದೇ ಹಂಸಪರನ್ ರಘುತ್ತಮಗುರೂನ್ ವೈದಗ್ಧ್ಯ ಶ್ರೀಸತ್ಯವ್ರತರೇಂದ್ರಮುನಿಪನ್ ಸದ್ಬೋಧ ಸಧ್ಯಾನ ಸತ್ಯ ಕರಾಬ್ಜೋತ್ಥಾನ್ ಪಂಚಾಶ್ವರ್ಷಪೂರನ್ ಸತ್ಯ ಪ್ರಮೋದತೀರ್ಥಾರಿಯನ್ ನೌಮಿನ್ಯಸುಧಾರ ತಾಮ್ರಪರ್ಣಿ ನದಿ ಯತ್ ಕೃತಮಾಲ ಪಯಸ್ವಿನಿ ಕಾವೇರಿ ಚಮಹಾಪುಣ್ಯ ಪ್ರತಿಚಿ ಚಮಹ ನದಿ ಎ ಪಿಬಂತಿ ಜಲಂ ತಾಸಾಂ ಮನುಜಾ ಮನುಜೇಶ್ವರ ಪ್ರಾಯೋಭಕ್ತ ಭಗವತಿ ವಾಸುದೇವೆ ಅಮಲಾಶಯಃ ಕೃತಯುಗಾದಿಗಳಲ್ಲಿ ಜನಿಸಿದವರೂ ಕೂಡ ಸುಲಭ ಸಾಧನೆಯ ಉಪಯೋಗವನ್ನು ಪಡೆದುಕೊಳ್ಳುವುದಕ್ಕಾಗಿ ಕಲಿಯುಗದಲ್ಲಿ ಜನ್ಮವನ್ನು ತಾಳಬೇಕು ಅಂತ ಬಯಸ್ತಾರೆ ಅಂತಹ ಕಲಿಯುಗದಲ್ಲಿಯೂ ವಿಶೇಷವಾಗಿ ಎಲ್ಲಿ ತಾಮ್ರಪರ್ಣಿಯ ನದಿ ಹರಿಯಿತಾ ಇದೆ ಕೃತಮಾಲಾ ಪಯಸ್ವಿನಿ ಕಾವೇರಿ ಅದರಂತೆ ವೇತ್ರವತಿ ಎಂಬ ನದಿ ಪಶ್ಚಿಮ ದಿಕ್ಕಿನ ಸಮುದ್ರದಲ್ಲಿ ಸೇರುವಂತಹ ನದಿ ಪ್ರತಿ ಮಹಾನದಿ ವೇತ್ರವತಿ ಈ ಎಲ್ಲ ನದಿಗಳು ಹರಿಯುವಂತಹ ಸ್ಥಳ ಆ ನದಿಯ ಜಲವನ್ನ ಪಾನು ಮಾಡುವಂತಹ ಜನ ಅವರು ವಿಶೇಷವಾಗಿ ಭಗವಂತನಲ್ಲಿ ಭಕ್ತರಾಗಿರ್ತಾರೆ ದಕ್ಷಿಣ ದೇಶದಲ್ಲಿ ಭಗವಂತನ ಭಕ್ತಿ ಜ್ಞಾನ ಶಾಸ್ತ್ರಗಳ ಅಧ್ಯಯನ ಪಾಠಪ್ರವಚನ ವಿಶೇಷವಾಗಿ ನಡೀತಾ ಇರ್ತದೆ ದೇವರ್ಷಿ ಭೂತಾಪ್ತ ನೃಾಮ್ ಪಿತೃಣಾಂ ನಕಿಂಕರೋ ನಾಯಂರಣೀಚ ರಾಜನ್ ಶರಣಂ ಶರಣ್ಯಂ ಗತೋ ಮುಕುಂದಂ ಪರಿಚರ್ಯ ಯಾಚವದ್ಭಕ್ತರಾದ ವ್ಯಕ್ತಿಗಳು ಹೇಗಿರ್ತಾರೆ ಅಂತ ಹೇಳ್ತಾ ದೇವಿಭೂತಾಪ್ತನೃಣ ಪಿತೃಣಕರಾಯಣೀಚ ರಾಜ ದೇವತೆಗಳು ಮೊದಲಾದ ದೇವತೆಗಳು ಋಷಿಗಳು ಪಿತೃಗಳು ಇವರ್ಯಾರಿಗೂ ಇವನು ಕಿಂಕರನೂ ಅಲ್ಲ ಋಣಿಯೂ ಅಲ್ಲ ಸರ್ವಾತ್ಮನಾಯಂ ಗತೋ ಮುಕುಂದಂ ಪರಿಚರ್ಯಯಾಜ್ ತನ್ನ ಸೇವೆಯಿಂದ ಶರಣಾಗತ ರಕ್ಷಕನಾದ ಭಗವಂತನಿಗೆ ಶರಣ ಹೋದಂತಹ ವ್ಯಕ್ತಿ ಇನ್ಯಾರಿಗೂ ಕಿಂಕರನಲ್ಲ ಯಾರಿಗೂ ಋಣಿಯಲ್ಲ ಎಲ್ಲ ಋಣಗಳಿಂದಲೂ ಮುಕ್ತನಾದಂತಹ ವ್ಯಕ್ತಿ ಎಂಬುದಾಗಿ ಹೇಳ್ತಾರೆ ಏನು ಹೀಗಂದರೆ ಭಗವಂತನಲ್ಲಿ ನಾವು ಭಕ್ತಿಯನ್ನು ಮಾಡಿದ ಮಾತ್ರಕ್ಕೆ ಉಳಿದ ದೇವತೆಗಳು ಋಷಿಗಳು ಪಿತೃಗಳು ಮನುಷ್ಯರು ಇವರು ಯಾರ ಉಪಕಾರವೂ ನಮಗಿಲ್ಲ ಅವರ ಋಣವೇ ನಮಗಿಲ್ಲ ಅಂದರೆ ಹೇಗೆ ಅವರೆಲ್ಲರ ಋಣ ನಮಗಿದ್ದೇ ಇದೆಯಲ್ಲ ಅಂತ ಪ್ರಶ್ನೆ ದೇವತೆಗಳ ಅನುಗ್ರಹ ನಮ್ಮ ದೇಹೇಂದ್ರಿಯಾದಿಗಳ ನಿಯಮನಕ್ಕಾಗಿ ಬೇಕು ತತ್ವಜ್ಞಾನಕ್ಕಾಗಿಯೂ ಬೇಕು ಋಷಿಗಳ ಉಪಕಾರವೂ ಕೂಡ ಅವರು ರಚನೆ ಮಾಡಿದಂತಹ ಸೂತ್ರಗಳ ಸ್ಮೃತಿಗಳ ಶಾಸ್ತ್ರಗಳ ಅಧ್ಯಯನ ಮಾಡುವುದಕ್ಕೋಸ್ಕರ ಅವರೆಲ್ಲರ ಉಪಕಾರ ನಮಗಿದೆ ನಾವೆಲ್ಲರ ಋಣಿಗಳಾಗಿಯೇ ಇದ್ದಾಗ ಭಗವಂತನಲ್ಲಿ ಭಕ್ತಿ ಮಾಡಿದ ಮಾತ್ರಕ್ಕೆ ನಾವು ಋಣಿಗಳಲ್ಲ ಅಂತ ಹೇಳುವುದು ಹೇಗೆ ಅದಕ್ಕೆ ಶ್ರೀಮದಾಚಾರ್ಯರು ತಾತ್ಪರ್ಯವನ್ನು ತಿಳಿಸ್ತಾರೆ ಸರ್ವಾತ್ಮನಾ ಹರೇರ್ಭಕ್ತಃ ದೇವೇಶ ಕೇವಲ ದೇವಾಸ್ತು ಸರ್ವಥಾ ಭಕ್ತಃ ಭಕ್ತ ಏತ್ರೆ ಸ್ಮ ಭಕ್ತ ಎತರೆ हरिभक्त्यादिष्व कि प्रणी तथा हरिभक्तरेशा वासुदेव व्यपाश्रया सर अर्थवानी मूर तरह भक्तर सर्वात्म भक्तर सर्वथाभक्तर भक्तरु ದೇವತ್ತಮರಾದಂತಹ ಬ್ರಹ್ಮಾದಿ ದೇವತೆಗಳೇನಿದ್ದಾರೆ ಅವರು ಸರ್ವಾತ್ಮನ ಭಕ್ತರು ದೇವತೆಗಳು ದೇವೋತ್ತಮರಲ್ಲ ಬ್ರಹ್ಮ ವಾಯು ಸರಸ್ವತಿ ಭಾರತಿ ಗರುಡಶೇಷ ರುದ್ರಾದಿಗಳು ಆ ತರಹದ ಒಂದು ಉತ್ತಮತ್ವ ಇಲ್ಲದೆ ಸಾಮಾನ್ಯ ದೇವತೆಗಳೇನಿದ್ದಾರೆ ಅವರು ಸರ್ವಥಾ ಭಕ್ತರು ದೇವತೆಗಳಲ್ಲದೇ ಇದ್ದವರು ಬರೀ ಭಕ್ತರು ಅಂತ ಹೀಗೆ ಮೂರು ಭಾಗ ಅವಾಂತರ ತಾರತಮ್ಯ ಅನಂತ ಇದೆ ಬ್ರಹ್ಮದೇವರಿಂದ ತೃಣಜೀವದವರೆಗೆ ಇರುವ ಜೀವರಾಶಿಗಳಲ್ಲಿ ತಾರತಮ್ಯ ಅನಂತ ಇದ್ದ ಹಾಗೆ ಭಕ್ತಿಯಲ್ಲಿಯೂ ತಾರತಮ್ಯ ಅನಂತನೇ ಯಾಕೆಂದರೆ ಭಕ್ತಿಯಿಂದಲೇ ಒಬ್ಬ ವ್ಯಕ್ತಿ ದೊಡ್ಡವ ಒಬ್ಬ ವ್ಯಕ್ತಿ ಚಿಕ್ಕವ ಅಂತ ಶ್ರೀಮಧಾಚಾರ್ಯರು ಮತ್ತೊಂದು ಕಡೆಗೆ ಇಲ್ಲಿ ಭಾಗವತಾತ್ಪರ್ಯದಲ್ಲಿ ನಿರ್ಣಯ ಮಾಡಿದ್ದಾರೆ ಲಕ್ಷ್ಮೀದೇವಿ ದೊಡ್ಡವಳೆ ಯಾಕೆ ಬ್ರಹ್ಮದೇವರು ಸಣ್ಣವರ ಯಾಕೆ ಬ್ರಹ್ಮದೇವರು ದೊಡ್ಡವರಾಕೆ ಗರುಡಾದಿಗಳು ಚಿಕ್ಕವರೇಕೆ ಇದೆಲ್ಲದಕ್ಕೂ ಭಕ್ತಿಯೇ ಕಾರಣ ಅವರವರು ದೇವರ ಮೇಲೆ ಎಷ್ಟು ಭಕ್ತಿಯನ್ನು ಮಾಡುತ್ತಾರೆ ಅನ್ನುವುದರ ಮೇಲೇ ಅವರ ತಾರತಮ್ಯದ ನಿರ್ಣಯವಾಗುವುದು ತಾರತಮ್ಯ ಅನಂತವಾಗಿದೆ ಅಂದಮೇಲೆ ಭಕ್ತಿಯಲ್ಲಿಯೂ ತಾರತಮ್ಯ ಇದೆ ಆದರೆ ಸ್ಥೂಲವಾಗಿ ಮೂರು ಭಾಗವನ್ನು ಮಾಡಿ ಹೇಳ್ತಾ ಇದ್ದಾರೆ ಉತ್ತಮ ಭಕ್ತರು ಅವರು ಸರ್ವಾತ್ಮನ ಭಕ್ತರು ದೇವೇಶರಾದ ಬ್ರಹ್ಮಾದಿಗಳು ಮಧ್ಯಮ ಭಕ್ತರು ಸರ್ವಥಾ ಭಕ್ತರು ಅವರು ದೇವತೆಗಳು ಅಧಮ ಭಕ್ತರು ದೇವತೆಗಳನ್ನು ಬಿಟ್ಟು ಇನ್ನುಳಿದವರಲ್ಲ ಅಂತ ಇದರಲ್ಲಿ ಯಾವ ವ್ಯಕ್ತಿ ಪರಮಾತ್ಮನ ಪಾದಗಳನ್ನು ಭಜಿಸುವಂತಹ ಭಗವಂತನಿಗೆ ಶರಣಾಗತನಾದಂತಹ ವ್ಯಕ್ತಿಯಾಗಿದ್ದಾನೆ ಅವನಿಗೆ ಯಾರ ಋಣ ಇಲ್ಲ ಇದರ ಅರ್ಥ ತನಗಿಂತಲೂ ಚಿಕ್ಕವರ ಋಣ ಅವರಿಗೆ ದಾಸನಾಗಿ ಬದುಕುವಂತಹ ಪ್ರಸಂಗ ಅವನಿಗೆ ಇರೋದಿಲ್ಲ ಕೆಲವೊಮ್ಮೆ ಹಾಗಾಗತ್ತೆ ನಮಗೆ ಯೋಗ್ಯತೆಯಲ್ಲಿ ಅಷ್ಟೇ ಉತ್ತಮತ್ವ ಇದ್ದರೂ ನಮಗಿಂತ ಚಿಕ್ಕವರ ದಾಸ್ಯ ಅವರ ಉಪಕಾರದಲ್ಲಿ ಬದುಕುವ ಅನಿವಾರ್ಯತೆ ನಮಗಿರತ್ತೆ ನಾನಾ ತರಹದ ಅನಿವಾರ್ಯತೆಗಳು ನಮಗೆ ಜೀವನದಲ್ಲಿದೆ ಅವರು ನಮಗಿಂತಲೂ ಚಿಕ್ಕವರು ಅನ್ನುವುದು ಗೊತ್ತು ಯೋಗ್ಯತೆಯಲ್ಲಿ ಆದರೂ ಅವರನ್ನು ಸ್ತೋತ್ರ ಮಾಡಿ ಅವರ ಸೇವೆಯನ್ನು ಮಾಡಿ ನಾವು ಬದುಕುವಂತಹ ಅನಿವಾರ್ಯತೆ ಇದೆ ಇದೇ ಬಂಧ ಸಂಸಾರ ಆದರೆ ಯಾರು ಭಗವದ್ದನಲ್ಲಿ ವಿಶೇಷವಾದ ಭಕ್ತಿಯನ್ನು ಮಾಡಿ ಪರಮಾತ್ಮನಿಗೆ ಶರಣಾಗತರಾಗಿ ಭಗವದ ಅನುಗ್ರಹ ವಿಶೇಷವನ್ನು ಪಡೆದಿದ್ದಾರೆ ಪಡೆದು ಈ ಸಂಸಾರದಿಂದ ಮುಕ್ತರಾಗ್ತಾರೆ ಅರ್ಥಾತ್ ಜೀವನ್ಮುಕ್ತರಾಗಬಹುದು ಮುಕ್ತರಾದ ಮೇಲಂತೂ ಸರಿಯೇ ಸರಿ ಈ ಸಂಸಾರದೊಳಗಿದ್ದರೂ ಈ ಸಂಸಾರದೊಳಗಿರುವ ಈ ತರಹದ ಬಂಧನ ಏನೇನಿದೆ ತನಗಿಂತಲೂ ನೀಚರ ದಾಸ್ಯವನ್ನು ಮಾಡುವ ಅವರ ಉಪಕಾರದಲ್ಲಿ ಅವರಿಗೆ ಋಣಿಯಾಗಿ ಬದುಕುವ ಪ್ರಸಂಗ ಇರೋದಿಲ್ಲ ಅಂತ ಅರ್ಥವೇ ಹೊರತು ಯಾರ ಉಪಕಾರನೂ ಬೇಕಾಗಿಲ್ಲ ಅಂದರೆ ಉತ್ತಮರ ಉಪಕಾರ ಬೇಕಾಗಿಲ್ಲ ಅಂತ ಅರ್ಥ ಅಲ್ಲ ಉತ್ತಮರಾದ ನಮಗಿಂತಲೂ ಸ್ವರೂಪಯೋಗ್ಯತೆಯಲ್ಲಿ ಜ್ಞಾನದಲ್ಲಿ ಉತ್ತಮರಾದಂತಹ ದೇವಾದಿಗಳ ಉಪಕಾರ ನಮಗೆ ಇಲ್ಲಿ ಮಾತ್ರ ಅಲ್ಲ ಮೋಕ್ಷದಲ್ಲಿಯೂ ಬೇಕು ಅದನ್ನು ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ ಆದರೆ ಜನ್ಮಾಂತರದ ಕರ್ಮವಶಾತ್ ನಮಗಿಂತ ಅಧಮರಾದವರ ಉಪಕಾರ ಅಧಮರಾದವರ ದಾಸ್ಯವು ನಮಗೆ ಇಲ್ಲಿ ಬೇಕಾಗತ್ತೆ ಅದು ಭಗವಂತನ ಪೂರ್ಣಾನುಗ್ರಹವನ್ನು ನಾವು ಪಡೆದಾಗ ಬೇಕಾಗಿಲ್ಲ ಅಂತ ಇಷ್ಟೇ ತಾತ್ಪರ್ಯವನ್ನು ಶ್ರೀಮದಾಚಾರ್ಯರು ಸುಲಭವಾಗಿ ಈ ಸಮಸ್ಯೆಯನ್ನು ಬಿಡಿಸ್ತಾರೆ ಹರಿಭಕ್ತಿಯ ಅಧಿಕೇಶ್ವೇವ ಕಿಂಕರಶ್ಚ ಅಪಿ ಋಣೀತಥ ಹರಿಭಕ್ತಿಯಲ್ಲಿ ತನಗಿಂತಲೂ ಉತ್ತಮರಾದವರ ಋಣವೂ ಇವನಿಗೆ ಇದೆ ಅವರಿಗೆ ಕಿಂಕರನೂ ಇವನು ಹೌದೇ ಹೌದು ಹರಿಭಕ್ತೋ ನೇತರೇಶಾಂ ವಾಸುದೇವ್ಯಪಾಶ್ರಯ ಪರಮಾತ್ಮನನ್ನು ಆಶ್ರಯಿಸಿದ್ದರ ಭಗವಂತನ ವಿಶೇಷವಾದ ಅನುಗ್ರಹವನ್ನು ಸಂಪಾದನೆ ಮಾಡಿದ್ದರ ಲಾಭ ಏನಾಗಿದೆ ಅಂದರೆ ಇತರೇಶಾಂ ಕಿಂಕರಹನ ತನಗಿಂತ ಅಧಮನಾದವರ ಕಿಂಕರ ಆಗೋದಿಲ್ಲ ಅವರಿಗೆ ಋಣಿಯಾಗಿರೋದಿಲ್ಲ ಇಷ್ಟೇ ದ್ವಿಧೈವಸ್ವೋತ್ತಮರಣ ದಾತವ್ಯಾತರ ಚ ದಾತ್ಯೋ ದಾತವ್ಯೇಭ್ಯೋ ವಿಮುಚ್ಚೇತ ನೇತರೆಭ್ಯ ಕಥಂಚನ ಇನ್ನು ಉತ್ತಮರಾದ ದೇವತೆಗಳಿಗೆ ಇವನು ಋಣಿಯಾಗಿರ್ತಾನಲ್ಲ ಆ ರಣವನ್ನ ತೀರಿಸೋದು ಯಾವಾಗ ಅಂತ ಆ ರಣವನ್ನ ತೀರಿಸೋದು ಯಾವಾಗ ಅಂದರೆ ತೀರಿಸಲಿಕ್ಕೆ ಆಗೋ ಋಣ ಕೆಲವಿದೆ ಆಗದೇ ಇದ್ದದ್ದು ಕೆಲವಿವೆ ದಾತವ್ಯಾನಿ ಇತರಾಣಿ ಕೊಟ್ಟು ತೀರಿಸುವಂತಹ ಋಣಗಳು ಕೆಲವು ತೀರಿಸಲಾಗದ ಋಣಗಳು ಕೆಲವು ತೀರಿಸಲಿಕ್ಕೆ ಸಾಧ್ಯವಾಗಿದ್ದರೆ ಅದರಿಂದ ಇವನು ಅವರಿಗೆ ಈಗ ಉದಾಹರಣೆಗೆ ದೇವತೆಗಳು ನಮಗೆ ಅನ್ನವಸ್ತ್ರಾದಿಗಳನ್ನು ಕೊಟ್ಟಿದ್ದಾರೆ ಅರ್ಥಾತ್ ದೇವತೆಗಳೇ ಮಳೆ ಇತ್ಯಾದಿಗಳನ್ನು ಕೊಡೋದು ಅದರಿಂದಲೇ ನಮಗೆ ಅನ್ನವಸ್ತ್ರಿಗಳೆಲ್ಲ ಸಿಗೋದು ಆ ಅನ್ನ ವಸ್ತ್ರಾದಿಗಳನ್ನು ಕೊಟ್ಟು ಅನುಗ್ರಹ ಮಾಡಿದ ದೇವತೆಗಳ ಉಪಕಾರವನ್ನು ನಾವು ವೇದೋಕ್ತವಾದ ಕ್ರಮದಲ್ಲಿ ಯಜ್ಞಿಯಾಗಾದಿಗಳನ್ನು ಮಾಡಿ ಆಹುತಿಗಳನ್ನು ಸಮರ್ಪಣೆ ಮಾಡಿ ಆ ನಾವು ಮುಕ್ತರಾಗಬಹುದು ಆದರೆ ದೇವತೆಗಳು ನಮ್ಮ ಮನಸ್ಸು ಜ್ಞಾನೇಂದ್ರಿಯಗಳು ಇವುಗಳೆಲ್ಲದಕ್ಕೂ ಪ್ರೇರಕರಾಗಿ ಮೋಕ್ಷೋಪಯೋಗಿಯಾದ ಜ್ಞಾನವನ್ನು ಕೊಟ್ಟಿದ್ದಾರಲ್ಲ ಆ ಹಣವನ್ನು ಆಗೋದು ಅದನ್ನು ನಾನು ತೀರಿಸ್ತೇನೆ ಅಂತನ್ನುವುದು ಆಶೆಯನ್ನು ನಾವು ಮಾಡೋ ಹಾಗಿಲ್ಲ ನಾವು ಋಣಿಗಳಾಗೇ ಇರಬೇಕು ಅಲ್ಲ ಎಷ್ಟು ದಿವಸ ಮೋಕ್ಷಗಳಿಗೂ ಋಣಿಗಳಾಗೇ ಇರಬೇಕು ಅದಕ್ಕೇನು ಉಪಾಯನೇ ಇಲ್ಲ ಅವರು ಉತ್ತಮರೇ ನಾವು ಅಧಮರೇ ಅವರ ಉಪಕಾರದಲ್ಲೇ ನಾವು ಬದುಕೋದಷ್ಟೇ ನಾವು ಸಂಪೂರ್ಣವಾಗಿ ನೀವು ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ ಮಾಡಬೇಕಾರದ್ದನ್ನು ಮಾಡಿದೆವು ಅಂತ ಹೇಳೋ ಹಾಗೇ ಇಲ್ಲ ತಿಳಿದುಕೊಳ್ಳಿ ಜ್ಞಾನದಿಂದ ಆಗುವಂತಹ ಅನುಗ್ರಹ ಉಪಕಾರ ಎಷ್ಟು ದೊಡ್ಡ ಉಪಕಾರ ದೇವತೆಗಳು ನಮ್ಮ ಮೇಲೆ ಮಾಡ್ತಾ ಇರೋದು ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕು ಹೀಗೆ ದಾತವ್ಯೇಭ್ಯೋ ವಿಮುಚ್ಚೇತ ನೇತರೆಭ್ಯ ಕಥಂಚನ ಯಾಕೆ ಅಂದರೆ ಕಥಂ ದೇವಾನುಪಕೃ ಭಕ್ತೋ ಮೋಕ್ಷೇಪಿ ವರ್ತಯೇ ದೇವತೆಗಳ ಉಪಕಾರ ಇಲ್ಲದೆ ಮೋಕ್ಷದಲ್ಲಿಯೂ ಇವನು ಬದುಕುವುದಕ್ಕೆ ಸಾಧ್ಯ ಇಲ್ಲ ಉತ್ತಮರಾದ ನಮಗಿಂತಲೂ ಉತ್ತಮರಾದ ದೇವಾದಿಗಳ ಅನುಗ್ರಹ ಮೋಕ್ಷದಲ್ಲಿಯೂ ನಮಗೆ ಬೇಕು ಯಾಕೆ ಅಂದರೆ ಬಿಂಬತ್ವಾಧೀನಂ ಹಿ ಸ್ವರೂಪ ಸರ್ವಶೋಯತಃ ದೇವರು ಬಿಂಬ ನಾವು ಪ್ರತಿಬಿಂಬ ಅಂತಿಷ್ಟೇ ತಿಳಿಯಬೇಡಿ ನಮಗಿಂತ ಉತ್ತಮರಾದವರು ನಮಗೆ ಬಿಂಬ ಬಿಂಬ ಅಂದರೆ ತದಧೀನತ್ವೇ ಸತಿ ತತ್ ಸದೃಶತ್ವ ನಮ್ಮಲ್ಲಿದ್ದರೆ ನಾವು ಪ್ರತಿಬಿಂಬರು ಅವರು ಬಿಂಬರು ನಮಗಿಂತ ಉತ್ತಮರು ನಮಗೆ ನಿಯಾಮಕರು ಮೋಕ್ಷದಲ್ಲಿಯೂ ಕೂಡ ನಾವು ಅವರಿಗೆ ಅಧೀನರೇ ಅಂದಮೇಲೆ ಮೋಕ್ಷದೊಳಗೂ ಅವರು ನಮಗೆ ಬಿಂಬರಾಗಿ ನಾವು ಪ್ರತಿಬಿಂಬರಾಗಿ ಅವರು ನಮಗೆ ನಿಯಾಮಕರಾಗಿ ನಾವು ನಿಯಮ್ಯರಾಗಿ ಬಾಳುತ್ತೇವೆ ಅಂದಮೇಲೆ ಅವರ ಉಪಕಾರ ಮೋಕ್ಷದೊಳಗೂ ನಮಗೆ ಅನುವೃತ್ತವಾಗತ್ತೆ ಅದನ್ನು ತೀರಿಸೋದಕ್ಕೆ ಸಾಧ್ಯವೇ ಇಲ್ಲ ಇತಿ ಜೀವನಿರ್ಣಯ ಇಲ್ಲಿ ಒಂದು ಪ್ರಶ್ನೆ ಹಾಗಾದರೆ ಕೆಲವು ಉಪಕಾರಗಳಿಗಾದರೂ ನಾವು ಈಗ ಉದಾಹರಣೆಗೆ ತರ್ಪಣಾದಿಗಳಿಂದ ಪಿತೃಗಳ ಹರಣವನ್ನು ಶ್ರಾದ್ದಾದಿಗಳನ್ನು ಮಾಡೋದು ಉತ್ತಮವಾದ ಸಂತಾನವನ್ನು ಪಡೆದು ಮಕ್ಕಳಿಗೆ ಧಾರ್ಮಿಕ ಸಂಸ್ಕಾರಗಳನ್ನು ಕೊಟ್ಟು ಅವರೂ ಕೂಡ ಧರ್ಮವನ್ನು ಮಾಡುವಂತೆ ಮಾಡಿ ಪಿತೃಗಳಿಗೆ ಅರ್ಪಣೆ ಮಾಡಿದರೆ ನೀವು ನನಗೆ ಜನ್ಮವನ್ನು ಕೊಟ್ಟರಿ ನಾನು ನನ್ನ ಮಕ್ಕಳಿಗೆ ಜನ್ಮವನ್ನು ಕೊಟ್ಟು ಅವರಿಗೆ ವಿಶೇಷವಾಗಿ ಧರ್ಮ ಮಾರ್ಗದಲ್ಲಿ ಇರುವಂತೆ ದೇವಪಿತೃ ಕಾರ್ಯಗಳನ್ನು ಮಾಡುವಂತೆ ಪ್ರಚೋದನೆ ಮಾಡಿ ವೇದಾಧ್ಯಯನಾದಿಗಳನ್ನು ಮಾಡಿಸಿದ್ದೇನೆ ಅಥವಾ ಅವರವರ ವರ್ಣಾಶ್ರಮಗಳಿಗೆ ಉಚಿತವಾದ ಏನು ಕರ್ಮಗಳನ್ನು ಮಾಡಿಸಬೇಕೋ ಅದನ್ನು ಮಾಡಿಸ್ತೇನೆ ಅಂತ ಹೇಳಿದರೆ ಪಿತೃರಣವನ್ನು ತೀರಿಸಿದ ಹಾಗಿತು ಋಷಿಗಳು ರಚನೆ ಮಾಡಿದ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಅವರಿಗೆ ತರ್ಪಣಾದಿಗಳನ್ನು ಕೊಟ್ಟರೆ ಅದು ಋಷಿಗಳ ರಣವನ್ನು ತೀರಿಸಿದ ಹಾಗೆ ಯಜ್ಞಾಗಾದೆಗಳನ್ನು ಮಾಡುವ ಮೂಲಕ ದೇವತಾರಣ ಇದನ್ನೆಲ್ಲ ಹೇಳಿದಿರಿ ಇದನ್ನು ಗೃಹಸ್ಥರು ಮಾಡಬಹುದು ಯತಿಗಳೇನು ಮಾಡಬೇಕು ಅವರು ಯಾವ ರೀತಿಯಾಗಿ ಋಣವನ್ನು ತೀರಿಸೋದು ಅವರು ಯಜ್ಞ ಮಾಡೋದಿಲ್ಲ ಯಾಜ ಮಾಡೋದಿಲ್ಲ ತರ್ಪಣನೂ ಕೊಡೋದಿಲ್ಲ ಏನಿಲ್ಲ ಯಾವ ರಣಗಳಿಂದಲೂ ಅವರು ಮುಕ್ತರಾಗೋದಿಲ್ವೇ ಹಾಗಾದರೆ ಅವರಿಗಂತೂ ಹಾಗಾದರೆ ಅವರಿಗಾದರೂ ಈ ಶ್ಲೋಕ ಸಂಬಂಧಪಟ್ಟಿದೆ ಅಂತ ಹೇಳಿ ನಕಿಂಕರ ನಾಯಂ ಚರಾಜನ್ ಯಾರಿಗೂ ಕಿಂಕರರಲ್ಲ ಇವರು ಯಾರಿಗೂ ಋಣಿಗಳಲ್ಲ ಅಂತ ಹೇಳಬಹುದಾ ಸರ್ವಥಾ ಅಲ್ಲ ದೇವತೆಗಳ ಋಷಿಗಳ ಪಿತೃಗಳ ಉಪಕಾರ ಯತಿಗಳಿಗೂ ಉಂಟೇ ಉಂಟು ಅವರಿಗೆ ವಿಧಾನ ಬೇರೆ ಇದೆ ಅಷ್ಟೇ ಹೀಗೆ ಅಗ್ನಿಯ ಎದರಿನಲ್ಲಿ ಕುಳಿತು ಯಜ್ಞಿಯಾಗಾದೆಗಳನ್ನು ಮಾಡುವ ವಿಧಾನವಿಲ್ಲ ಅಂದರೆ ಮಾತ್ರಕ್ಕೆ ಅವರು ದೇವತೆಗಳ ರಣವನ್ನು ತೀರಿಸೋದು ಬೇಕಾಗಿಲ್ಲ ಅವರಿಗೇನು ದೇವತೆಗಳು ಉಪಕಾರ ಇಲ್ಲ ಅಂತ ತಿಳಿಯಬೇಡಿ ಅದು ಹೇಗೆ ಸಾಧ್ಯ ಅವರಿಗೂ ದೇಹ ಇದೆ ಇಂದ್ರಿಯ ಇದೆ ಮನಸ್ಸಿದೆ ಪ ಎಲ್ಲ ಪಂಚಮಹಾಭೂತಗಳು ಎಲ್ಲರೂ ಹಾಗೇನೆ ಎಲ್ಲ ಉಪಕಾರಗಳು ದೇವತೆಗಳಿಂದ ಅವರಿಗೆ ಬೇಕೇ ಬೇಕು ಆದರೆ ವಿಧಾನ ಬೇರೆ ಉದಕೈಶ್ಚ ನಮಸ್ಕಾರೈಹಿ ಸ್ತುತಿಭಿರು ಯತಿಭಿಶ್ಚಾಪಿ ಸಂಪೂಜ್ಯ ದೇವಾ ಮೋಕ್ಷೀಯಾಸುಭಿ ದೇವಾ ಇತ್ಯುಪಲಕ್ಷಣಂ ರಷ್ಯಾದಯೋಪಿ ಅಂತ ವ್ಯಾಖ್ಯಾನಕಾರರು ಬರೀತಾರೆ ಉದಕೈಹಿ ಯಜ್ಞಯಾಗಾದಿಗಳಲ್ಲಿ ನೀವು ದೇವತೆಗಳಿಗೆ ಆಹುತಿಯನ್ನು ಕೊಡ್ತೀರಿ ಯತಿಗಳು ದಂಡೋದಕವನ್ನು ಕೊಡುವುದು ಆ ದಂಡದ ಅಗ್ರಭಾಗದಲ್ಲಿ ದೇವತೆಗಳು ಅಧೋಭಾಗದಲ್ಲಿ ಪಿತೃಗಳು ಹೀಗಾಗಿ ನಿತ್ಯದಲ್ಲಿಯೂ ಕೂಡ ಪೂಜಾನಂತರದಲ್ಲಿ ಆ ದಂಡದಲ್ಲಿ ಸನ್ನಿಹಿತರಾದಂತಹ ದೇವತೆಗಳಿಗೆ ತರ್ಪಣವನ್ನು ಕೊಡುವುದು ಅದನ್ನ ದಂಡೋದಕದಿಂದಲೇ ದೇವತೆಗಳಿಗೆ ನಾವು ಉಪಕಾರದ ಸ್ಮರಣೆಯನ್ನು ಮಾಡಿ ಅವರಿಗೆ ಕೃತಜ್ಞರಾಗಿ ಕೃತಜ್ಞತೆಯನ್ನು ಅದರಂತೆ ಪಿತೃಗಳಿಗೆ ದೇವತೆಗಳು ಪಿತೃಗಳು ಹೀಗೆ ಅವರ ಸ್ಮರಣೆಯನ್ನು ನಾವು ಮಾಡಬೇಕು ಅಂತ ಉದಕ ಇಷ್ಟ ನಮಸ್ಕಾರ ಸಾಷ್ಟಾಂಗ ಆ ಎಲ್ಲ ದೇವತೆಗಳಿಗೆ ಆಗಾಗ ಪ್ರಸಂಗದಲ್ಲಿ ಮಾಡ್ತಾ ತತ್ವನ್ಯಾಸಾದಿಗಳ ಪ್ರಸಂಗದಲ್ಲಿ ಇನ್ನಿತರ ಪ್ರಸಂಗದಲ್ಲಿ ಆ ದೇವತೆಗಳಿಗೆ ನಮಸ್ಕಾರ ಮಾಡೋದು ಆ ದೇವತೆಗಳ ಸ್ತೋತ್ರವನ್ನು ಹೇಳೋದು ಮನಸ ಚಿಂತನವನ್ನು ಯಾವಾಗಲೂ ಮಾಡ್ತಾ ಹೀಗೆ ದೇವತೆಗಳು ದೇವತೆ ಯತಿಗಳೂ ಕೂಡ ದೇವತೆಗಳ ಋಷಿಗಳ ಪಿತೃಗಳ ಉಪಕಾರವನ್ನ ಸ್ಮರಿಸಿ ಅವರ ಸೇವೆಯನ್ನು ಮಾಡಬೇಕು ಅವರ ರಣವನ್ನ ತೀರಿಸುವ ಪ್ರಯತ್ನ ದಾತವ್ಯ ರಣಗಳನ್ನು ತೀರಿಸಲಿಕ್ಕಾಗದೇ ಇದ್ದ ರಣಗಳನ್ನಂತೂ ಯಾರೂ ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಆ ವಿಷಯ ಬೇರೆ ಇತಿ ಸಮಯಾಚಾರಿ ಮಧ್ಯೆ ವಿಷ್ಣು ಮನುಸ್ಮೃತ್ಯ ನಾಣ್ಯ ಥಾತು ಕಥಂಚನ ಅದನ್ನು ಮರೆಯಬಾರದು ಮಧ್ಯಮಧ್ಯದಲ್ಲಿ ವಿಷ್ಣುವಿನ ಸ್ಮರಣೆ ಮಾಡಬೇಕು ಮಧ್ಯ ಶಬ್ದಕ್ಕೆ ಎರಡರ್ಥ ಕಾಲ ದೇಶ ಮಧ್ಯದೇಶದಲ್ಲಿ ದೇವತೆಗಳ ಪೂಜೆಯನ್ನು ಮಾಡೋದು ಅಂದರೆ ದೇವತೆಗಳನ್ನೇ ಪ್ರಧಾನ ಮಂಟಪದಲ್ಲಿ ಕೂಡಿಸಿ ಅವರದೇ ಪೂಜೆಯಲ್ಲ ಮಧ್ಯದೇಶದಲ್ಲಿ ವಿಷ್ಣುವನ್ನು ಕೂಡಿಸಿ ಪರಿವಾರತ್ವೇನೇ ಉಳದ ದೇವತೆಗಳನ್ನು ಸುತ್ತಲೂ ಇಟ್ಟು ಪೂಜೆಯನ್ನು ಮಾಡಬೇಕು ಇದು ದೇಶತಃ ಮಧ್ಯೇ ಅದರಂತೆ ಕಾಲತಃ ಉಳದ ದೇವತೆಗಳ ಪೂಜೆಯನ್ನು ಪಕ್ಕದಲ್ಲಿ ಕೂಡಿಸಿ ಮಾಡಿದರೂ ಕೂಡ ಮಾಡುವಾಗ ಮಧ್ಯ ಮಧ್ಯದಲ್ಲಿ ಅಂತರ್ಯಾಮಿಯಾದ ವಿಷ್ಣುವಿನ ಸ್ಮರಣೆಯನ್ನು ಮಾಡಬೇಕು ಅಂತ ಮಧ್ಯದೇಶದಲ್ಲಿ ವಿಷ್ಣುವಿನ ಸ್ಮರಣೆ ಚಿಂತನ ಮಧ್ಯ ಮಧ್ಯದಲ್ಲಿ ಕಾಲದಲ್ಲಿಯೂ ಕೂಡ ಭಗವಂತನ ಚಿಂತನವನ್ನು ಮಾಡುತ್ತಾ ಇತರ ದೇವತೆಗಳನ್ನು ಪೂಜೆ ಮಾಡಬೇಕು ಪರಿವಾರ ತಯಾಗ್ರಾಹ್ಯಾ ಅಪಿ ಹೇಯ ಪ್ರಧಾನತಃ ಸರ್ವೋತ್ತಮತ್ವೇನ ಅವರನ್ನು ಪ್ರಧಾನ ಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡುವುದಲ್ಲ ಹಾಗಾದರೆ ಯಾರನ್ನು ಮಾಡಬೇಕು ಪ್ರಾಧಾನ್ಯ ಹರಿರ್ಧ್ಯೇಯಃ ತತ್ಸಂಬಧಾತ್ ಸ್ವರಾದಯ ಭಗವಂತನನ್ನೇ ಪ್ರಧಾನತೆಯ ಚಿಂತನೆ ಮಾಡಬೇಕು ಉಳಿದ ದೇವತೆಗಳು ಅವನ ಭಕ್ತರು ದಾಸರು ಅಧಿಷ್ಠಾನರು ಪ್ರತಿಮೆಗಳು ಎಂಬುದಾಗಿ ತಿಳಿದು ಪೂಜೆ ಮಾಡಬೇಕು ನಾಣ್ಯತ್ವಚಿಧ್ಯಾಯೇ ಹರವು ಅನುಪಯೋಗಿಯತ ಏನಾದರೂ ನಾವು ಧ್ಯಾನ ಮಾಡಿದರೆ ಅದು ಎಷ್ಟಾದರೂ ದೂರದಿಂದ ಭಗವಂತನ ಸೇವೆಗೆ ಉಪಯುಕ್ತವಾಗಿದ್ದರೆ ಮಾತ್ರ ಚಿಂತನೆ ಮಾಡಬೇಕು ದೇವರ ಧ್ಯಾನ ಮಾಡಬೇಕು ಭಗವದ್ಭಕ್ತರು ಎಂಬುದಾಗಿ ರಮಾಬ್ರಹ್ಮಾದಿ ದೇವತೆಗಳ ಋಷಿಗಳ ಪಿತೃಗಳ ಚಕ್ರವರ್ತಿಗಳ ಮನುಷ್ಯೋತ್ತಮರು ನಮಗಿಂತಲೂ ಉತ್ತಮರು ಅವರೆಲ್ಲರ ಚಿಂತನೆ ಮಾಡಿ ತಪ್ಪಿಲ್ಲ ಇಷ್ಟು ಮಾತ್ರ ಅಲ್ಲ ಕೆಲವು ಲೌಕಿಕವಾದ ಅರ್ಥಾತ್ ಜಡವಸ್ತುಗಳನ್ನು ನಾವು ಬಯಸ್ತೇವೆ ಬೇಕು ಅಂತ ಅದೊಂದು ತರಹದ ಚಿಂತನೇ ನನಗಿದು ಬೇಕು ಅದು ಬೇಕು ಅನ್ನ ಬೇಕು ವಸ್ತ್ರ ಬೇಕು ಧನ ಬೇಕು ಅಂತ ಏನಾದರೂ ಬಯಸಿ ಆದರೆ ಹರವು ಅನುಪಯೋಗೀಯತೆ ಅದು ದೇವರ ಸೇವೆಗೆ ಉಪಯುಕ್ತವಾದ ವಸ್ತುವಾಗಿದ್ದರೆ ಅದನ್ನು ಬಯಸಿ ನೀವು ಅನ್ನ ಬಯಸಿದರೂ ತಪ್ಪಿಲ್ಲ ಆ ಅನ್ನ ಉಂಡು ನಾನು ದೇವರ ಸೇವೆಯನ್ನು ಮಾಡಬೇಕು ಶಾಸ್ತ್ರಗಳ ಓದೋ ಅನ್ನ ಅಧ್ಯಯನ ಮಾಡಬೇಕು ಉಪವಾಸ ಇದ್ದರೆ ನನಗೆ ತಲೆಗೆ ಹತ್ತೋದಿಲ್ಲ ಬುಭುಕ್ಷಿತಂನ ಪ್ರತಿಭಾತಿ ಕಿಂಚಿತ ಅದಕ್ಕಾಗಿ ನನಗೆ ಅನ್ನಬೇಕು ತಪ್ಪಿಲ್ಲ ಆದರೆ ಯಾವುದು ಈ ರೀತಿ ದೇವರ ಸೇವೆಗೆ ಉಪಯುಕ್ತವಲ್ಲದೆ ಇರುವಂತಹ ಕೇವಲ ಭೋಗ ಸಾಧನ ಅನಾವಶ್ಯಕ ವಸ್ತುಗಳಿವೆ ಅವುಗಳ ಬಗ್ಗೆ ಚಿಂತನವೇ ಮಾಡಬಾರದು ನಾಣ್ಯತ್ವಚಿತ್ ಹರವು ಅನುಪಯೋಗೀಯತ ಇತಿ ಹರಿ ಸಂಹಿತಾಂ ಆದ್ದರಿಂದ ಈ ಅಭಿಪ್ರಾಯದಲ್ಲಿ ಭಾಗವತ ನಕಿಂಕರೋ ನಾಯಣೀಚ ರಾಜನ್ ಎಂಬುದಾಗಿ ಹೇಳಿದ್ದು ಸ್ವಪಾದಮೂಲಂಭಜತಃ ಪ್ರಿಯ ತ್ಯಕ್ತಾನ ಹರಿಹ್ ಪರೇಶ ವಿಕರ್ಮಯಚೋತ್ಪತಿ ಕಥಂಚಿಧ್ಯಂ ಹೃದಯ ಸನ್ನಿವಿಷ್ಟ ಉಳದೆಲ್ಲ ವಸ್ತುಗಳನ್ನು ಉಳಿದ ವಸ್ತುಗಳ ಚಿಂತನವನ್ನು ಪರಿತ್ಯಾಗ ಮಾಡಿ ಭಗವಂತನ ಪಾದಗಳನ್ನೇ ಭಜಿಸುವಂತಹ ಭಕ್ತನ ಮನಸ್ಸಿನಲ್ಲಿ ಅಥವಾ ಅವನ ಕೃತಿಯಲ್ಲಿ ಏನಾದರೂ ತಪ್ಪುಗಳಾದರೆ ಅದನ್ನು ದೇವರು ತಾನೆ ಹೃದಯದಲ್ಲಿ ಸನ್ನಿವಿಷ್ಟನಾಗಿ ಅವುಗಳನ್ನು ಪರಿಹರಿಸಿ ಅವನನ್ನು ಕ್ಷಮಾ ಮಾಡ್ತಾನೆ ಹನ್ನೆರಡನೆಯ ಅಧ್ಯಾಯದಲ್ಲಿ ಭಗವದ್ಗೀತಾ ಭಾಷ್ಯದಲ್ಲಿಯೂ ಇದನ್ನು ತಿಳಿಸಿದ್ದಾರೆ ಲಕ್ಷ್ಮೀದೇವಿ ಬಹಳ ನಿಯಮಗಳನ್ನು ಅಪೇಕ್ಷೆ ಮಾಡ್ತಾಳೆ ಕ್ಲೇಶೋಧಿಕತರಸ್ತೇಶ್ ಹಾಗಾದರೆ ದೇವರ ಸೇವೆಗೆ ನಿಯಮಗಳಿಲ್ಲೇನು ಅಂದರೆ ಇಲ್ಲಿಯೂ ನಿಯಮಗಳಿವೆ ಅಕಸ್ಮಾತ್ ಸ್ವಲ್ಪ ಹೆಚ್ಚು ಕಡಿಮೆ ತಪ್ಪಾದರೆ ತಾನೇ ಆ ಭಕ್ತನ ಸೇವೆ ಭಕ್ತನು ಮಾಡುವ ಸೇವೆಗಳಿಗೆ ಬರುವ ವಿಘ್ನಗಳನ್ನು ಪರಿಹರಿಸಿ ಸಾಧನ ಸಲಕರಣೆಗಳ ಕೊರತೆಯನ್ನು ಪೂರೈಸಿ ಅದನ್ನು ಪೂರ್ಣ ಮಾಡಿಬಿಡ್ತಾನೆ ಅಲ್ಪ ಸ್ವಲ್ಪ ಏನಾದರೂ ಲೋಪದೋಷಗಳಿದ್ದರೆ ಭಕ್ತಿ ಮಾತ್ರ ಪ್ರಾಮಾಣಿಕ ಇರಬೇಕು ಏನೋ ಸಣ್ಣ ಪುಟ್ಟ ದೋಷಗಳಾದರೆ ಆ ವಿಘ್ನಗಳು ಬಂದರೆ ಅದನ್ನು ತಾನೇ ಬಗೆಹರಿಸ್ತಾನೆ ಲಕ್ಷ್ಮೀದೇವಿ ಹಾಗೆಲ್ಲ ಬಗೆಹರಿಸೋದಿಲ್ಲ ಏನಿದೆ ಕರಾರಿನ ಪ್ರಕಾರ ಮಾಡಬೇಕು ಇಲ್ಲದೆ ಇದ್ರೆ ಇಲ್ಲ ಹೀಗಾಕೆ ಮಾಡ್ತಾಳೆ ತಾಯಿ ನಿಜವಾಗಿ ಅವಳೇ ಹೆಚ್ಚು ಕಾರುಣ್ಯ ತೋರಬೇಕಲ್ಲ ಅಂತ ನಿಮಗೆ ಅನ್ನಿಸ್ತದೆ ಅವಳಿಗೆ ತನ್ನನ್ನು ಸೇವೆ ಮಾಡೋದಕ್ಕಿಂತಲೂ ತನ್ನ ಪತಿಯ ಸೇವೆಯನ್ನು ಮಾಡಿ ಅಂತ ತೋರಿಸೋದಕ್ಕೋಸ್ಕರ ಹಾಗೆ ನಿಷ್ಠುರಳಂತೆ ನಾಟಕ ಮಾಡ್ತಾಳಷ್ಟೇ ಅವಳು ಅದೇ ನೀವು ದೇವರ ಸೇವೆಯನ್ನೇ ಮಾಡ್ತಾ ಇದ್ದರೆ ಅವಳು ನಿಮಗೇನು ಬೇಕೋ ಅದನ್ನು ಒದಗಿಸಿಕೊಡ್ತಾಳೆ ಆದರೆ ದೇವರನ್ನು ಬಿಟ್ಟು ಅಲ್ಪಭಕ್ತಿಯನ್ನು ಮೊದಲಿಗೆ ದೇವರಲ್ಲಿ ಮಾಡಿ ನಾವು ಲಕ್ಷ್ಮೀ ಉಪಾಸನೆಯನ್ನೇ ವಿಶೇಷ ಮಾಡ್ತೇನೆ ಅಂತ ಹೊರಟ್ರೆ ಬಹಳ ನಿಷ್ಠುರಳಾಗಿ ಲಕ್ಷ್ಮೀ ದೇವಿ ವರ್ತನೆ ಮಾಡ್ತಾಳೆ ಅದರ ಉದ್ದೇಶ ವಿಷ್ಣು ಭಕ್ತರು ಹೆಚ್ಚಾಗಲಿ ಅಂತ ಅಷ್ಟೇ ನಾರದ ಉಚ ಧರ್ಮಾನ್ ಭಾಗವತಾ ನಿಂ ಶುತ್ವಾ ಮಿಥಿಲೇಶ್ವರ ಜಾಯಂತೇಯಾನ್ ಮುನೀನ್ ಪ್ರೀತಃ ಸೋಪಾಧ್ಯ ತನ್ನ ಕುಲಗುರುಗಳಿಂದ ಸಹಿತವಾಗಿ ವಸುದೇವ ನಿಮಿರಾಜ ಜಾಯಂತೇಯರನ್ನು ಬಂದವರನ್ನು ವಿಶೇಷವಾಗಿ ಅರ್ಚನೆ ಮಾಡಿದ್ದಾನೆ ವಾಲ್ಮೀಕಿ ರಾಮಾಯಣದಲ್ಲೂ ನೀವು ಕೇಳ್ತೀರಿ ವಿಶ್ವಾಮಿತ್ರರು ಬಂದರೆ ಬರಿ ದಶರಥ ಅಲ್ಲ ವಸಿಷ್ಠರು ಸೇರಿಕೊಂಡು ವಿಶ್ವಾಮಿತ್ರರಿಗೆ ಆದರ ಆತಿಥ್ಯವನ್ನು ಮಾಡುತ್ತಾರೆ ಅದೊಂದು ವಿಶಿಷ್ಟವಾಗಿರತಕ್ಕಂತಹ ಪರಸ್ಪರವಾದ ಜ್ಞಾನಿಗಳಲ್ಲಿ ಇರುವಂತಹ ಒಂದು ಪ್ರೇಮ ಆದರ ವಿಶ್ವಾಸಗಳು ಉತ್ತಮರಾಗಿದ್ದರಂತೂ ಸರಿಯೇ ಸರಿ ಪರಮಭಕ್ತಿಯಿಂದ ಸೇವೆಯನ್ನು ಮಾಡುತ್ತಾರೆ ಆದ್ದರಿಂದ ನಿಮಿರಾಜನ ಕುಲಗುರುಗಳು ಅವರಿಂದ ಸಹಿತವಾಗಿ ವಸಿಷ್ಠರಿಂದ ಸಹಿತವಾಗಿ ಈ ನಾರದರ ಅರ್ಚನೆಯನ್ನು ಮಾಡಿದ್ದಾನೆ ನಾರದರು ಬಹಳ ಸಂತೋಷಪಟ್ಟಿದ್ದಾರೆ ಯಾರು ಜಾಯಂತೆಯರ ಪೂಜೆಯನ್ನು ಮಾಡಿದ್ದಾನೆ ಅವರೆಲ್ಲರೂ ಅಂತರ್ಧಾನವನ್ನು ಹೊಂದಿದ್ದಾರೆ ರಾಜಾ ಧರ್ಮಾನುಪಾತಿಷ್ಠನ್ ಅವಾಪ ಪರಮಾಂಗತಿ ಜಾಯಂತೆಯರ ಮಾರ್ಗದರ್ಶನದಲ್ಲಿ ಧರ್ಮಾನುಷ್ಠಾನವನ್ನು ಮಾಡಿ ಸದ್ಗತಿಯನ್ನು ಹೊಂದಿದ್ದಾನೆ ನಿಮಿ ಅಲ್ಲಿಗೆ ಬಂದು ಕಥೆಯನ್ನು ಮುಗಿಸಿ ವಸುದೇವನಿಗೆ ನಾರದರು ಹೇಳುತ್ತಾರೆ ನೀನು ಹೀಗೆ ಭಗವದ್ಭಕ್ತರ ಸೇವೆಯನ್ನು ಮಾಡ್ತಾ ಭಾಗವತ ಧರ್ಮಗಳನ್ನೆಲ್ಲ ಪರಿಪಾಲನೆ ಮಾಡ್ತಾ ಸದ್ಗತಿಯನ್ನು ಹೊಂದು ಏನು ನಿಮ್ಮ ಭಾಗ್ಯ ದೇವಕಿ ವಸುದೇವ ನೀವಿಬ್ಬರೂ ಸಾಕ್ಷಾತ್ಜಗದೊಡೆಯನಾದ ಪರಮಾತ್ಮನನ್ನು ಪ್ರತ್ಯಕ್ಷವಾಗಿ ಕಂಡು ಅವರ ತಂದೆ ಅನ್ನುವ ಹೆಸರಿಗಾದರೂ ನೀವು ಕೀರ್ತಿಯನ್ನು ಪಡೆದಿದ್ದೀರಿ ಯುವಯೋಖಲು ದಂಪತ್ಯೋರು ಯಶಸಾ ಪೂರಿತನ್ ಜಗತ ಪುತ್ರತಾಮಗ ಮಧ್ಯ ಭಗವಾನ್ ಈಶ್ವರೋಹರಿ ದರ್ಶನ ಅವನನ್ನು ಎತ್ತಿ ಆಟ ಆಲಿಂಗನ ಮಾಡಿಕೊಂಡಿದ್ದೀರಿ ಮಾತನಾಡಿದ್ದೀರಿ ಮಲಗುವುದು ಕೂಡೋದು ಊಟ ಮಾಡೋದು ಏನಿದು ಭಾಗ್ಯ ಒಂದು ಕ್ಷಣ ದೇವರ ದರ್ಶನ ಮಿಂಚಿನಂತೆ ಆಗಿ ಹೋದರೆ ಸಾಕು ಒಂದು ಮಾತ್ರ ಒಂದು ಮಾತ್ರ ಕಾಲದೊಳಗೆ ಒಂದು ನಾಲ್ಕಾಂಶ ಒಂದು ಅಕ್ಷರ ಉಚ್ಚಾರ ಮಾಡುವುದಕ್ಕೆ ಬೇಕಾದ ಒಂದು ಮಾತ್ರ ಕಾಲದೊಳಗಿನ ಒಂದು ನಾಲ್ಕಾಂಶ ಅಷ್ಟು ಅಲ್ಪ ಕಾಲದಲ್ಲಿ ದೇವರ ದರ್ಶನಕ್ಕಾಗಿ ಕೋಟಿ ಕೋಟಿ ಜನ್ಮಗಳ ಸಾಧನೆಯನ್ನು ಮಾಡ್ತಾರೆ ದೇವರ ದರ್ಶನ ಆಗಬೇಕು ಅಂತ ಅಂತಹ ಭಗವಂತನ ವಿಶೇಷವಾದಂತಹ ಒಡನಾಟ ನಿಮಗೆ ಇದ್ದದ್ದು ಅಹೋಭಾಗ್ಯ ಆತ್ಮ ವಾಮ ಪಾವಿತ ಪುತ್ರಸ್ನೇಹಂ ಪ್ರಕುರುವತೋ ಆ ಭಗವಂತನನ್ನು ವೈರದಿಂದ ಚಿಂತನ ಮಾಡಿದವರು ಮೋಕ್ಷವನ್ನ ಹೊಂದಿದ್ದಾರೆ ಶಿಶುಪಾಲಾದಿಗಳು ಇನ್ನು ನೀವು ಭಕ್ತಿಯಿಂದ ಆ ಭಗವಂತನ ಚಿಂತನ ಮಾಡಿದರೆ ಮೋಕ್ಷವನ್ನು ಹೊಂದುವುದರಲ್ಲಿ ಸಂಶಯವೇ ಇಲ್ಲ ಅಂತ ವೈರೇಣಯಂ ನೃಪತಯಶ್ ಶಿಶುಪಾಲ ಪೌಂಡ್ರ ಸಾಲ್ವಾದಯೋ ಗತಿವಿಲಾಸ ವಿಲೋಕನಾಧ್ಯಯಂತ ಆಕೃತಿಯಶಯನಾಸನಾ ತತ್ಸಾಮ್ಯ ಮಾಪು ಅನುರಕ್ತಿಯ ಪುನಃ ಕಿಂ ಗತಿವಿಲಾಸ ವಿಲೋಕನಾಧ್ಯಯಂತಹ ಆಕೃತಿಯ ಪರಮಾತ್ಮನ ಓಡಾಟ ಅವನ ವಿಲಾಸ ಅವನ ನೋಟ ಅವನು ಎಲ್ಲಿ ಕೂಡ್ತಾನೆ ಎಲ್ಲಿ ಮಲಗ್ತಾನೆ ಇದನ್ನೇ ಚಿಂತನೆ ಮಾಡ್ತಾ ಆಕೃತೀಯ ಅವರ ಮನಸ್ಸು ಆ ಭಗವಂತನ ನಾನಾ ವಿಧವಾಗಿರುವಂತಹ ಕ್ರಿಯೆಗಳು ಲೀಲೆಗಳು ಇವುಗಳ ರೀತಿಯಲ್ಲಿ ಪರಿಣಾಮವನ್ನು ಹೊಂದಿತ್ತಂತೆ ಅರ್ಥಾತ್ ಯಾವಾಗಲೂ ಅದರದೇ ಧ್ಯಾನ ಅದರದೇ ಚಿಂತನ ಇದರಲ್ಲಿ ಆಸಕ್ತರಾದಂತಹ ಮಹಾದ್ರೋಹಿಗಳು ಶಿಶುಪಾಲ ಪೌಂಡ್ರಕ ವಾಸುದೇವ ಸಾಲ್ವ ಇವರೆಲ್ಲ ಭಗವದ್ರೋಹಿಗಳು ಅಂಥವರೂ ಕೂಡ ಪರಮಾತ್ಮನ ಸಾಮ್ಯವನ್ನು ಹೊಂದಿದ ಮೇಲೆ ಅನುರಕ್ತಧೇಯ ಭಕ್ತಿಯನ್ನು ಮಾಡಿದವರು ದೇವರನ್ನು ಹೊಂದುತ್ತಾರೆ ಅಂತ ಇನ್ನೇನು ಹೇಳೋದು ಇದರ ತಾತ್ಪರ್ಯವನ್ನು ಶ್ರೀಮದಾಚಾರ್ಯರು ತಿಳಿಸ್ತಾರೆ ದ್ವೇಷದಿಂದ ಭಗವಂತನ ಚಿಂತನವನ್ನು ಮಾಡಿದ ಪೌಂಡ್ರಕ ವಾಸುದೇವಾದಿಗಳಿಗೆ ತಮಸೆಯಾಗಿದೆ ದುರ್ಗತಿಯೇ ಆಗಿದೆ ಅವರಿಗೆ ಸರ್ವಥಾ ಸದ್ಗತಿಯನ್ನು ಪರಮಾತ್ಮ ಕೊಟ್ಟಿಲ್ಲ ತನ್ನ ಸಾಮ್ಯವನ್ನ ಕೊಟ್ಟಿಲ್ಲ ಹಾಗಾದರೆ ಪೌಂಡ್ರಕವಾಸದೇವಾದಿಗಳಲ್ಲಿರುವ ಏನು ಸುಜೀವ ಇತ್ತೋ ಅವರು ಮಾತ್ರ ಸಹವಾಸ ದೋಷದಿಂದ ಕಿಂಚಿತ್ ಏನಾದರೂ ತಪ್ಪು ಮಾಡಿದ್ದರೂ ಕೂಡ ಪ್ರಧಾನವಾಗಿ ಅನಾದಿ ಇರುವ ಸ್ವಾಭಾವಿಕವಾದ ಭಕ್ತಿಯಿಂದಲೇ ಭಗವಂತನ ಚಿಂತನೆ ಮಾಡಿದ್ದರಿಂದ ಅವರಿಗೆ ಸದ್ಗತಿಯಾಗಿದೆ ಹಾಗಾದರೆ ವೈರ ಅನ್ನುವ ಮಾತನ್ನು ಅಣ್ಣ ಆಡುವ ಅವಶ್ಯಕತೆಯೇ ಇರಲಿಲ್ಲ ಅಂದರೆ ಸಹಮಾಸದೋಷದಿಂದ ಕಿಂಚಿತ್ತಾಗಿ ಅವರು ತಪ್ಪು ಮಾಡಿರಬಹುದು ಅಪರಾಧಗಳನ್ನು ಮಾಡಿರಬಹುದು ಆದರೆ ಆ ಅಲ್ಪ ಅಪರಾಧವನ್ನ ದೇವರು ಕ್ಷಮಿಸಿ ಸಹಜವಾದ ನೈಜವಾದ ಸ್ವಾಭಾವಿಕವಾದ ಅನಾದಿಸಿದ್ಧವಾದ ಭಕ್ತಿಯಿಂದ ಮಾಡಿದ ಅವರ ಸೇವೆಯನ್ನೇ ವಿಶೇಷವಾಗಿ ಗಮನಿಸಿ ಭಗವಂತ ಅವರನ್ನು ಉದ್ಧಾರ ಮಾಡಿದ್ದಾನೆ ಇದೇ ದೇವರ ದೊಡ್ಡ ಕಾರುಣ್ಯ ಅಂತ ನೀನು ಸಹವಾಸದಿಂದ ಮಾಡಿದೆಯೋ ಏನು ಮಾಡಿದೆಯೋ ನನಗೆ ಗೊತ್ತಿಲ್ಲ ನೀನಂತೂ ದ್ರೋಹ ಮಾಡಿದಿ ಈ ದೇಹದೊಳಗಿದ್ದು ಆದ್ದರಿಂದ ನಿನಗೆ ನರಕ ಕೊಡ್ತೇನೆ ತಮಸ್ಸು ಕೊಡುತ್ತೇನೆ ಅಂತೂ ಅವರನ್ನು ಪರಮಾತ್ಮ ಶಾಸನ ಮಾಡಲಿಲ್ಲ ಅವರ ಸಹಜವಾದ ಗುಣಕ್ಕೆ ಮೆಚ್ಚಿದ ಇದೇ ದೇವರ ಕಾರುಣ್ಯ ಎಂಬುದಾಗಿ ಇಲ್ಲಿ ತಿಳಿಸ್ತಾರೆ ಪೌಂಡ್ರಕಾದಿಷು ದೈತ್ಯೇಶು ಸ್ವರಾಂಶಾ ಸರ್ವಶಃ ಬಹುಮಾನ ಫಲಂ ವಿಷ್ಣೋ ತೇಯಾಂತ್ಯಾದಾಯ ಸದ್ಗತಿ ಬಹುಮಾನ ಭಕ್ತಿ ಭಗವಂತನಲ್ಲಿ ಮಾಡುವ ಬಹುಮಾನದ ಫಲ ಏನಿದೆ ಭಕ್ತಿಯ ಫಲ ಆ ಫಲವನ್ನು ಪಡೆದು ಸದ್ಗತಿಯನ್ನು ಹೊಂದುವವರು ಆ ದೇವತೆಗಳು ಈ ಅಸುರರಲ್ಲಿ ಪ್ರವೇಶ ಮಾಡಿದ ದೇವತೆಗಳು ಇನ್ನು ದ್ವೇಷದ ಫಲವನ್ನು ಅಸುರರೇ ತೆಗೆದುಕೊಂಡು ಹೋಗ್ತಾರೆ ವಿದ್ವೇಷಸ ಫಲಂ ಎತ್ತು ತದಾದಾಯ ಅಸುರ ತಮಯ ತಮಹಯಾಂತಿ ಅಥೋ ನೈವ ವಿದ್ವೇಷಃ ವಿಷ್ಣು ಕಾರ್ಯ ಕಥಂಚನ ಇಂಶ ವಿವೇಕೇ ಅಂಶ ವಿವೇಕ ಎಂಬ ಗ್ರಂಥದಲ್ಲಿ ಯಾವ ಯಾವ ಅಂಶದಿಂದ ಏನೇನು ಕೆಲಸ ಆಗತ್ತೆ ಆ ಅಂಶಗಳೇ ಆ ಫಲವನ್ನು ಪಡೆಯುತ್ತವೆ ಹೊರತು ಸುರಾಂಶದಿಂದ ಆಗುವ ಕೆಲಸವನ್ನು ದೈತ್ಯರು ದೈತ್ಯಂಶದಿಂದ ಆಗುವ ಕೆಲಸವನ್ನು ಸುರರು ಪಡೆಯೋದಿಲ್ಲ ಎಂಬುದಾಗಿ ಅಂಶ ವಿವೇಕದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಇಂತಹ ಪರಮಾತ್ಮನನ್ನ ಮಗ ಅಂತ ನೀವು ತಿಳಿಯಬೇಡಿ ಮಾಪತ್ಯ ಬುದ್ಧಿ ಮಕರ್ಥಾಹ ಕೃಷ್ಣೇ ಸರ್ವಾತ್ಮನೀಶ್ವರೇ ಮಾಯಾಮನುಷ್ಯ ಭಾವೇನ ಗೂಢೈಶ್ವರಿಯೇ ಪರವ್ಯೆಯೇ ತನ್ನ ಇಚ್ಛೆಯಿಂದ ಮನುಷ್ಯರಂತೆ ತೋರುವ ದೇಹವನ್ನು ತೆಗೆದುಕೊಂಡದ್ದಷ್ಟೇ ಹೊರತು ಸರ್ವಥಾ ಅವನು ಮನುಷ್ಯನಲ್ಲ ಅವನನ್ನ ಮನುಷ್ಯ ಅಂತ ಇನ್ನೂ ತಿಳಿಯಬೇಡಿ ಹಾಗೆ ತಿಳಿದರೆ ಇಂತಹ ಕೃಷ್ಣ ನನ್ನ ಪಡೆದು ಅವನ ದರ್ಶನವನ್ನು ಪಡೆದರೂ ನೀವು ದೊಡ್ಡ ಪುಣ್ಯದಿಂದ ವಂಚಿತರಾಗ್ತೀರಿ ಅದು ಬೇಡ ಭೂಭಾರಾಸುರಾಜನ್ಯ ಹೇ ಹಂತವೇ ಗುಪ್ತಯೇ ಸತಾಂ ಅವತೀರ್ಣೋಸ್ತಿ ನಿರ್ವೃತ್ತಿ ಯಶೋಲೋಕೇ ವಿತನ್ಮತಿ ಭೂಭಾರದಂತೆ ಇರುವ ದುಷ್ಟ ರಾಜರ ಕ್ಷತ್ರಿಯರ ನಾಶಕ್ಕಾಗಿ ಅವತಾರ ಮಾಡಿದ ಪರಮಾತ್ಮ ಈ ಸಮಸ್ತವಾದ ಭೂಭಾರ ಹರಣವನ್ನು ಮಾಡಿ ಜಗತ್ತಿನಲ್ಲೆಲ್ಲ ಕೀರ್ತಿಯನ್ನು ಹರಡಿಸಿದ್ದಾನೆ ಅಂತಾ ಸಾಕ್ಷಾತ್ ಶ್ರೀಮನ್ನಾರಾಯಣನೇ ಶ್ರೀಕೃಷ್ಣ ಶ್ರೀ ಶುಕವಾಚ ಎ ಮಹಾಭಾಗೋ ವಸು ದೇವೋತಿವಿಸ್ಮಿತ ದೇವಕೀಚ ಮಹಾಭಾಗ ಜಹತುರ್ಮೋಹಮಾತ್ಮನಃ ಈ ನಾರದರ ಉಪದೇಶವನ್ನು ಕೇಳಿ ಇವನು ಮಗ ಅನ್ನುವ ತಪ್ಪು ತಿಳುವಳಿಕೆಯನ್ನು ಬಿಟ್ಟು ಇವನು ನಮ್ಮೆಲ್ಲರ ತಂದೆ ನಮ್ಮೆಲ್ಲರ ತಾಯಿ ನಮಗೆ ನಿಯಾಮಕ ಸರ್ವೋತ್ತಮನಾದ ಶ್ರೀಹರಿ ಇಂಥ ಕೃಷ್ಣನಲ್ಲಿ ಮೊದಲೇ ಭಕ್ತಿ ಇದ್ದವರೇ ಅವರು ಕಶ್ಯಪ ಅದಿತಿ ಇನ್ನೂ ವಿಶೇಷವಾಗಿ ಭಕ್ತಿಯನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಿದರು ಇತಿಹಾಸಮಂ ಪುಣ್ಯಂ ಧಾರಏದ್ಯ ಸಮಾಹಿತ ಸವಿಧೂ ಸವಿಧೂಯೇಹ ಶಮಲಂ ಬ್ರಹ್ಮಪೂಜಾಯ ಕಲ್ಪತೆ ಯಾವ ವ್ಯಕ್ತಿ ಈ ರೀತಿಯಾಗಿ ನಾರದರ ವಸುದೇವನ ಸಂವಾದವನ್ನು ಕೇಳುತ್ತಾನೆ ಜಾಯಂತೆಯರ ನಿಮಿರಾಜನ ಈ ಸಂವಾದದ ರೂಪದ ತತ್ವಗಳನ್ನು ತಿಳಿತಾನೋ ಅವನು ಎಲ್ಲ ಪಾಪಗಳನ್ನು ಕಳೆದುಕೊಂಡು ಬ್ರಹ್ಮಭೂಯಾಯ ಬ್ರಹ್ಮನನ್ನು ಹೊಂದುವುದಕ್ಕಾಗಿ ಬ್ರಹ್ಮನೇ ಆಗುವುದಲ್ಲ ಬ್ರಹ್ಮಣೀ ಆ ಪರಮಾತ್ಮನಲ್ಲಿ ಪ್ರವೇಶ ಮಾಡುವುದಕ್ಕೆ ಭಗವಂತನ ಅನುಗ್ರಹವನ್ನು ಪಡೆದು ಮೋಕ್ಷವನ್ನು ಹೊಂದುವುದಕ್ಕೆ ಸಮರ್ಥನಾಗ್ತಾನೆ ಅಷ್ಟು ಶ್ರೇಷ್ಠವಾರ ತತ್ವಗಳನ್ನು ಇಲ್ಲಿ ಉಪದೇಶ ಮಾಡಿದ್ದಾರೆ ಅಂತ ಎಷ್ಟು ತತ್ವಗಳನ್ನು ಹೇಳಿದ್ದಾರೆ ನೋಡಿ ನಿಜವಾಗಿ ಏಕಾದಶ ಸ್ಕಂಧದಲ್ಲಿ ಬರುವ ಈ ಎಲ್ಲ ತತ್ವಗಳನ್ನು ನಾವು ಚಿಂತನೆ ಮಾಡಿ ಅದರಲ್ಲಿ ನಮಗೆ ಯಾವುದನ್ನು ಭಾಗವತ ಧರ್ಮಗಳನ್ನು ಪರಿಪಾಲನೆ ಮಾಡುವುದಕ್ಕೆ ಆದೇಶ ಮಾಡಿದ್ದಾರೆ ಅದನ್ನು ಅನುಷ್ಠಾನದಲ್ಲಿಯೂ ತಂದರೆ ನಿಜವಾಗಿಯೂ ಬ್ರಹ್ಮಭೂಯಾಯ ಕಲ್ಪತೆ ಮೋಕ್ಷವಾಗುವುದರಲ್ಲಿ ಸಂಶಯವೇ ಇಲ್ಲ ಬಾದರಾಯಣಿರುವಾಚ ಅಥ ಬ್ರಹ್ಮಾತ್ಮಜೈರ್ದೇವೈ ಪ್ರಜೇಶೀರಾವೃತೋಭ್ಯಗಾತ ಭವಶ್ಚೂತ ಭವ್ಯೇಶಗ ಯಜೌಭೂತಗಣೈರ್ವ್ರತಃ ಬ್ರಹ್ಮದೇವರು ತಮ್ಮ ಎಲ್ಲ ಪುತ್ರರಿಂದ ಪ್ರಜಾಪತಿಗಳಿಂದ ಸಹಿತರಾಗಿ ಬಂದಿದ್ದಾರೆ ರುದ್ರದೇವರೂ ಬಂದಿದ್ದಾರೆ ಅಲ್ಲ ರುದ್ರದೇವರೂ ಬಂದಿದ್ದಾರೆ ಅಂದರೆ ರುದ್ರದೇವರು ಬ್ರಹ್ಮದೇವರು ಮಕ್ಕಳಲ್ವ ಎಲ್ಲ ಮಕ್ಕಳಿಂದ ಸಹಿತರಾಗಿ ಬ್ರಹ್ಮದೇವರು ಬಂದರು ಅಂದರೆ ಸಾಕಲ್ಲಿ ಮತ್ತೆ ರುದ್ರದೇವರು ಬಂದದ್ದನ್ನು ಪ್ರತ್ಯೇಕ ಯಾಕೆ ಹೇಳಿದರು ಅಂದರೆ ರುದ್ರದೇವರು ಉಳಿದೆಲ್ಲರಿಗಿಂತಲೂ ಉತ್ತಮ ವಿಶಿಷ್ಟವಾಗಿ ಭಗವಂತನಿಗೆ ಪ್ರಿಯರು ವೈಷ್ಣವಾನಂ ಯಥಾಶಂಭುಹು ಎಲ್ಲ ವೈಷ್ಣವರಿಗಿಂತಲೂ ಅವರು ಉತ್ತಮ ಅಂತ ತೋರಿಸೋದಕ್ಕೆ ಅವರ ಹೆಸರನ್ನು ಮಾತ್ರ ಸ್ಪೆಷಲ್ಲಾಗಿ ತಿಳಿಸಿಕೊಟ್ಟಿದ್ದಾರೆ ಎಲ್ಲ ಯಾವುದೋ ಒಂದು ದೇಶಕ್ಕೆ ಭಾರತ ದೇಶದ ಎಲ್ಲ ಪ್ರಜೆಗಳು ಹೋದಾಗ ಪ್ರಧಾನಮಂತ್ರಿಗಳು ಬಂದಿದ್ದಾರೆ ಎಲ್ಲ ಪ್ರಜೆಗಳೂ ಬಂದಿದ್ದಾರೆ ಅವನು ಪ್ರಧಾನಮಂತ್ರಿ ಒಬ್ಬ ಪ್ರಜನೇ ಅಲ್ಲ ಪ್ರಜಾ ಪ್ರಜಾ ಹುಟ್ಟಿದವರೆಲ್ಲ ಪ್ರಜಾ ಹುಟ್ಟದ ಮೇಲಿನಿಂದ ಇಳಿದು ಬಂದಾನೇನು ಇಲ್ಲ ಹಾಗಾದರೆ ಒಂದು ವಿಶೇಷ ಹಾಗೆ ಎಲ್ಲ ದೇವತೆಗಳು ತನ್ನ ಮಕ್ಕಳೆಲ್ಲರನ್ನೂ ಕರೆದುಕೊಂಡು ಬಂದರು ಬ್ರಹ್ಮದೇವರು ರುದ್ರದೇವರನ್ನೂ ಕರೆದುಕೊಂಡು ಬಂದರು ಅಂತ ಹೇಳುವುದರಿಂದ ಅವರ ಉತ್ತಮತ್ವವನ್ನು ತಿಳಿಸಿಕೊಡ್ತಾರೆ ಇಂದ್ರಾದಿ ದೇವತೆಗಳು ಗಂಧರ್ವರು ಅಪ್ಸರಾಸ್ತ್ರೀಯರು ಎಲ್ಲ ಸಿದ್ಧಚಾರಣ ಭೂಷಿಕರು ಋಷಿ ಪಿತೃ ವಿದ್ಯಾಧರ ಕಿನ್ನರ ಎಲ್ಲರೂ ಬಂದಿದ್ದಾರೆ ಎಷ್ಟು ವಿಚಿತ್ರ ನೋಡಿ ಅಂದರೆ ಪ್ರಾರಂಭದಲ್ಲಿ ಪ್ರಾರ್ಥನೆ ಮಾಡುವಾಗಲೂ ಇವರೆಲ್ಲ ಬಂದರು ಕೃಷ್ಣನಿಗೆ ಅವತಾರ ಮಾಡು ಅಂತ ಕೇಳುವಾಗ ಅವತಾರ ಮಾಡಿದ ಭೂಭಾರ ಹರಣ ಮಾಡಿದ ಮುಗಿದು ಹೋಯ್ತು ಆಮೇಲೆ ಯಾರೂ ಇಲ್ಲ ಹೋಗುವಾಗ ಮಾತಾಡಿಸೋರೇ ಇರೋದಿಲ್ಲ ಇಷ್ಟೆಲ್ಲ ಮಾಡಿದ ಮೇಲೆ ಕೆಲಸ ಆಯಿತು ಅಂದರೆ ಯಾರೋ ಒಬ್ಬರು ಅನಿವಾರ್ಯವಾಗಿ ದಾಕ್ಷಿಣ್ಯಕ್ಕೆ ಬಂದರೆ ಬಂದರೂ ಬಿಟ್ಟರು ಬಿಟ್ಟರು ಹಾಗಲ್ಲ ಬರುವಾಗ ಎಷ್ಟು ಉತ್ಸಾಹದಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿದರೂ ಅಷ್ಟೇ ಭಕ್ತಿ ಶ್ರದ್ಧೆ ಉತ್ಸಾಹಗಳಿಂದ ನೀನು ಅನುಗ್ರಹ ಮಾಡಿದ್ದು ಪರಮೋಪಕಾರ ಅಂತ ಸ್ಮರಣೆ ಮಾಡುವುದಕ್ಕೆ ಮತ್ತೆ ಎಲ್ಲರೂ ಬಂದು ಕೃಷ್ಣನ ಅವತಾರದ ಉಪಸಂಹಾರಕ್ಕೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ದ್ವಾರಕಾ ಉಪಸಂಜ್ ಜಗ್ಮುಹು ಸಲವೇ ಕೃಷ್ಣದೃಕ್ಷವಹ ಒಪುಷಾ ಯೇನ ಭಗವಾನ್ ಲ ನರಲೋಕಮನೋರಮ ಯಶೋ ವಿತನ್ಮನ್ ಲೋಕೇಶಸರ್ವರ್ವರ್ವರ್ವರ್ವೋಕಮಲಾಪಂ ತಿಭ್ರಜಮ ಸಮರ್ಧಾಂ ಮಹರ್ಷಿಭ ವಿಚಕ್ಷತ ವಿತೃಪ್ತಾ ಕೃಷ್ಣದರ್ಶನ ಪರಮಾತ್ಮ ಸಕಲ ಜಗತ್ತಿನಲ್ಲಿ ಮಾಪಗಳನ್ನು ಪರಿಹರಿಸಿ ತನ್ನ ಕೀರ್ತೆಯನ್ನು ಹರಡಿಸಿ ಅತ್ಯದ್ಭುತವಾದ ಕಾರ್ಯಗಳನ್ನು ಮಾಡಿದಲ್ಲ ಅಂತಹ ಪರಮಾತ್ಮನ ಸುಂದರವಾದ ಆ ಶರೀರವನ್ನು ಸ್ವರೂಪವನ್ನು ನೋಡ್ತಾ ಇದ್ದಾರೆ ಅವರು ಮಾತಾಡಬೇಕು ಅಂತ ಬಂದವರು ಆದರೆ ಗೊಂಬೆಗಳಂತೂ ನಿಂತು ಬಿಟ್ಟಿದ್ದಾರೆ ನೋಡ್ತಾ ನಿಂತಿದ್ದಾರೆ ಎಷ್ಟು ನೋಡಿದರೂ ಅವರಿಗೆ ತೃಪ್ತಿ ಆಗ್ತಾ ಇಲ್ಲ ವಿಚಕ್ಷತ ಅವಿತೃಪ್ತಾಕ್ಷಾಹ ಕೃಷ್ಣಮ್ಮ ಅದ್ಭುತ ನೋಡೋದೇ ಸ್ವಲ್ಪ ಹೊತ್ತು ಪೂಜೆನೂ ಮಾಡ್ತಾ ಇಲ್ಲ ಮಾತೂ ಆಡ್ತಾ ಇಲ್ಲ ನೋಡ್ತಾ ನಿಂತು ಬಿಟ್ಟಿದ್ದಾರೆ ನೋಡೋದರೊಳಗೆ ಆನಂದ ಅವರಿಗೆ ವಿಚಕ್ಷತಾ ವಿತೃಪ್ತಾಕ್ಷಾಹ ಕಷ್ಟ ಅದ್ಭುತ ಅದಕ್ಕೆ ಶ್ರೀಮದ್ ಆಚಾರ್ಯರಂದರು ದೃಶ್ಯತಾಂ ದೃಶ್ಯತಾಂತ್ಯಜೇಷಾರ್ ಅರ್ಚಿತಂ ಆ ನೋಡ್ರಿ ನೋಡ್ರಿ ಇಂತಾರಂತು ಬ್ರಹ್ಮಾಜಿದೇವ ನೋಡಿ ಹೇಗಿದ್ದಾನೆ ದೇವರು ನೋಡಿ ಅಂತ ಆ ನೋಡುವುದೇ ಒಂದು ಅರ್ಚನೆ ಅದರಲ್ಲಿಯೇ ಅವರು ಚಿಂತನ ಮಾನಸ ಪೂಜೆಯನ್ನು ಮಾಡ್ತಾ ನೋಡ್ತಾ ಇರ್ತಾರಷ್ಟೇ ಆಮೇಲೆ ಪೂಜೆ ಪ್ರಾರಂಭ ಮಾಡಿದರು ಸ್ವರ್ಗೋದ್ಯಾನೋದ್ಭವೈರ್ಮಾಲೈ ಛಾದಯಂತೋ ಯದು ಗೀರ್ಭಿಶ್ಚಿತ್ರ ಪದಾರ್ಥಾ ದುಷ್ಟಭೂರ್ ಜಗದೀಶ್ವರಂ ಆ ನಂದನವನದಲ್ಲಿ ಬೆಳೆದ ಹೂವುಗಳಿಂದ ಮಾಡಿದಂತಹ ಮಾಲ್ಯಗಳಿಂದ ಆ ಪರಮಾತ್ಮನನ್ನು ನಾನಾ ರೀತಿಯಲ್ಲಿ ಅಲಂಕಾರ ಮಾಡಿದ್ದಾರೆ ಆ ಪುಷ್ಪಮಾಲೆಗಳನ್ನು ಅರ್ಪಣೆ ಸುಂದರವಾದ ಸ್ತೋತ್ರಗಳಿಂದ ಸ್ತುತಿಸಿದ್ದಾರೆ ದೇವಾಹ ಪರಮಾತ್ಮನ ಸ್ತೋತ್ರವನ್ನು ಮಾಡೋದು ಪರಮಾತ್ಮನ ಪಾದಗಳ ಸ್ತುತಿಯನ್ನು ಮಾಡ್ತಾ ಇದ್ದಾರೆ ನಿನ್ನ ಪಾದಕ್ಕೆ ನಾವೆಲ್ಲ ಶರಣು ಬಂದಿದ್ದೇವೆ ನಿನ್ನ ಪಾದದ ದರ್ಶನ ನಿನ್ನ ಪಾದಗಳ ಅನುಗ್ರಹ ನಮ್ಮ ಮೇಲೆ ಆದರೆ ಸಾಕು ಪಾದ ಧೂಲಿಯ ಅನುಗ್ರಹ ಆದರೂ ಸಾಕು ನಾವು ಧನ್ಯರಾಗ್ತೇವೆ ನತಸ್ಮತೆನಾಥ ಪದಾರವಿಂದಂ ಬುದ್ಧಿ ಇಂದ್ರಿಯ ಪ್ರಾಣ ಮನೋವಚೋಭಿ ಯತ್ಯಂತ್ಯತೆಂತರ್ಹೃದಿ ಭಾವಯುಕ್ತೈ ಮುಮುಕ್ಷುಭ ಕರ್ಮಮಯೋರುಪಾಶಾತ್ ಈ ಕರ್ಮ ರೂಪವಾದ ಪಡೆಯಬೇಕು ಅಂತ ಬಯಸುವಂತಹ ಬುದ್ಧಿ ಇಂದ್ರಿಯ ಪ್ರಾಣ ಮನಸ್ಸುಗಳಿಗೆ ಅಭಿಮಾನಿಗಳಾದಂತಹ ದೇವತೆಗಳು ಯಾವ ಪದ ಪಾದಕಮಲಗಳನ್ನು ಯಾವಾಗಲೂ ಹೃದಯದಲ್ಲಿ ಚಿಂತನೆ ಮಾಡುತ್ತಾರೋ ಅಂತಹ ಪಾದಗಳಿಗೆ ನಾವು ಶರಣು ಬಂದಿದ್ದೇವೆ ತ್ವ ಮಾಯಾ ತ್ರಿಗುಣಯ ಆತ್ಮನಿ ದುರ್ವಿಭಾವ್ಯಂ ವ್ಯಕ್ತ ಸೃಜ ಸ್ಯವಸಿಲುಂಪಸಿ ತದ್ಗುಣಸ್ಥ ನೈತೈರ್ಭವನಜಿತ ಕರ್ಮಭಿರಜತೆ ವೈ ಯಸ್ವೇ ಸುಖೇ ಅವ್ಯವಹಿತೇ ಅಭಿರತಃ ಅನವಧ್ಯ ಈ ಸತ್ವರಜಸ್ತಮೋ ಗುಣಾತ್ಮಕವಾದ ಪ್ರಕೃತಿಯನ್ನು ನಿನ್ನ ಅಧೀನವಾದ ಪ್ರಕೃತಿಯನ್ನು ನಿಮಿತ್ತ ಮಾಡಿಕೊಂಡು ಈ ಸಮಗ್ರವಾದಂತಹ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳನ್ನು ನೀನು ಮಾಡ್ತೀಯ ಸತ್ವರಜಸ್ತಮೋ ಗುಣಗಳನ್ನು ತೆಗೆದುಕೊಂಡು ಸೃಷ್ಟಿ ಮಾಡ್ತೀದಿ ಅಂದರೆ ಸತ್ವರಜಸ್ತಮೋ ಗುಣಗಳ ಉಪಕಾರ ನಿನಗಿದೆ ಅವುಗಳಿಲ್ಲದೆ ಸೃಷ್ಟಿ ಮಾಡಲಿಕ್ಕೆ ಬರೋದಿಲ್ಲ ಅಂತಲ್ಲ ತದ್ಗುಣಸ್ಥ ಆ ಸತ್ವರಜಸ್ತಮೋ ಗುಣಗಳಲ್ಲಿ ನೀನೇ ಇದ್ದು ಮತ್ತೆ ಕಾರ್ಯ ಮಾಡೋದು ಆ ಕಾರ್ಯವನ್ನು ಅವುಗಳಿಲ್ಲದೆ ಮಾಡಲಿಕ್ಕೂ ನಿನಗೆ ಬರ್ತದೆ ಸುಮ್ಮನೆ ಹೆಸರಿಗೆ ನನಗೊಬ್ಬರು ಸಹಾಯಕ್ಕೆ ಬೇಕು ಅಂತ ನೋಡಪ್ಪ ಸ್ವಲ್ಪ ಬೇಗ ನೀನು ನೆನಪು ಮಾಡಿಕೊಡಬೇಕು ಕೆಲಸ ಮಾಡೋ ಹೊತ್ತಿಗೆ ನನಗೆ ಸ್ವಲ್ಪ ಮರೆತು ಹೋಗಿಬಿಡ್ತದೆ ಸರಿಯಾಗಿ ಎಂಟು ಕಾಲ ಆಯಿತು ಪಾಠ ಮುಗಿಯೋ ಹೊತ್ತು ಬಂದಿದೆ ಅಂತ ಒಂದು ಸ್ವಲ್ಪ ನೆನಪು ಮಾಡಿಬಿಡಪ್ಪ ಅಂತ ಯಾರಿಗಾದರೂ ಹೇಳಿಟ್ಟಿರ್ತದೆ ಆ ಶಿಷ್ಯ ಅಂತಹ ಬುದ್ಧಿವಂತ ಅಂದರೆ ಅದಕ್ಕೇನು ದೊಡ್ಡ ವಿಷಯ ಇಷ್ಟು ಸಣ್ಣ ಕೆಲಸ ಮಾಡಲಿಕ್ಕೆ ಆಗೋದಿಲ್ವೇ ಗುರುಗಳಿಗೋಸ್ಕರ ಅವಶ್ಯ ಆದರೂ ಒಂದು ರಿಕ್ವೆಸ್ಟ್ ಏನು ಅಂದರೆ ಎಂಟು ಕಾಲ ಆಯಿತು ನೀವು ನನಗೆ ನೆನಪು ಮಾಡಿಬಿಡಿ ನಾನು ಹೆಂಗೆ ಮಾಡಿಕೊ ಅದೇನು ಮಾಡು ಅಲ್ವಾ ಇರುತ್ತಲ್ಲ ಹೀಗೆಲ್ಲ ಅದಕ್ಕೋಸ್ಕರ ಹಾಗೇ ಸತ್ವರಜಸ್ತಮೋ ಗುಣಗಳಲ್ಲಿ ತಾನೇ ಇದ್ದು ಅವುಗಳ ಎಲ್ಲ ಕಾರ್ಯಗಳನ್ನು ಮಾಡಿಸಿ ಅವುಗಳ ಸಹಕಾರವನ್ನು ತಾನೇನು ಪಡ್ಕೊಳ್ಳೋದು ಮತ್ತೆ ನಿಮಿತ್ತ ಮಾತ್ರ ಅಷ್ಟೆ ಯಾವ ಜಡ ಚೇತನ ಎರಡರ ಅಪೇಕ್ಷೆಯೂ ಅವನಿಗಿಲ್ಲ ನೈತೈರ್ ನೈತೈರ್ಭವಾನ ಅಜಿತ ಕರ್ಮಭಿ ರಾಜ್ಯತೆಯವೈ ಇಷ್ಟಾದರೆ ಸತ್ವರಜಸ್ತಮೋ ಗುಣಗಳಲ್ಲಿ ಇದ್ದು ಅವುಗಳನ್ನು ಬಳಸಿ ಇಂತಹ ಜಗತ್ತಿನ ಸೃಷ್ಟಿಯನ್ನು ಮಾಡಿದರೆ ಅದರ ಲೇಪ ಕಿಂಚಿತ್ತು ಆಗುದೆ ಅಜ್ಜತೆ ಬಂಧನ ಕರ್ಮಗಳ ಬಂಧನ ಸರ್ವಥಾ ಇಲ್ಲ ಯಸ್ವೇ ಸುಖೇ ಅವ್ಯವಹಿತೆ ಅಭಿರತಃ ಅನವಧ್ಯ ಯಾವುದೇ ವಸ್ತುವಾದರೂ ಕೂಡ ಸ್ವಲ್ಪ ಹೊತ್ತು ಅದರ ಸಂಪರ್ಕ ಆದರೇನೇ ಅದರ ಲೇಪ ಇರ್ತದೆ ಇನ್ನು ಬಹಳ ಹೊತ್ತಾದರಂತೂ ಸರಿಯೇ ಸರಿ ಆದರೆ ಪ್ರತಿ ಅನಾದಿ ಕಾಲದಿಂದ ಇಂತಹ ಜಗತ್ಪ್ರವಾಹ ಒಂದಾದ ಮೇಲೆ ಒಂದು ಸೃಷ್ಟಿ ಸ್ಥಿತಿ ಲಯ ನಡದೇ ಇರುತ್ತದೆ ಆದರೆ ಈ ಸತ್ವರಜಸ್ತಮೋ ಗುಣಗಳ ಕಿಂಚಿತ್ತೂ ಲೇಪ ಅವನಿಗೆ ಆಗೋದಿಲ್ಲ ಅಂದರೆ ಅದು ಅಚಿಂತ್ಯ ಅದ್ಭುತ ಶಕ್ತಿ ಶುದ್ಧಿರ್ಮೃಣ ನಟು ತಥೇಡ್ಯದುರಾಶಯಾನ ವಿಧ್ಯಾಶ್ರುತನ ದಾನತಪಕ್ರಿಯಾಭಿ ಸತ್ವಾತ್ಮನ ವೃಷಭತೆ ಯಶಸ್ಸಿ ಪ್ರವೃದ್ಧ ಸಶ್ರದ್ಧ ಶ್ರವಣ ಸಂಭತಯ ಯಥಾ ನಿನ್ನ ಮಹಿಮೆ ನಿನ್ನ ಕೀರ್ತಿಗಳನ್ನು ಕೇಳಿ ಕೇಳಿ ಕೇಳಿ ಕೇಳಿ ಏನೊಂದು ವಿಶಿಷ್ಟವಾದ ಶ್ರದ್ಧೆ ಆಸ್ತಿಕ್ಯ ಬುದ್ಧಿ ಈ ಭಗವಂತನ ಮಹಿಮೆ ಪರಮ ಸತ್ಯ ಇದರ ಚಿಂತನದಿಂದ ನನಗೆ ಮೋಕ್ಷವಾಗತ್ತೆ ಎನ್ನುವ ದೃಢವಾದ ನಿರ್ಧಾರ ಆ ವಿಧವಾದ ಮಾನಸಿಕವಾದ ಏನು ಎರಡು ತರಹದ ಶ್ರದ್ಧೆ ಇದೆ ಅತ್ರೋಕ್ತಂ ಸತ್ಯಮ್ಮನೇನ ಮಮ ಪ್ರಯೋಜನ ಈ ಭಗವಂತನ ಮಹಿಮೆ ಸತ್ಯ ಇದರ ಚಿಂತನೆಯಿಂದ ನನಗೆ ಮೋಕ್ಷವಾಗುವುದು ನಿಶ್ಚಿತ ಈ ಶ್ರದ್ಧೆಯಿಂದ ಮನುಷ್ಯ ಎಷ್ಟು ಶುದ್ಧನಾಗ್ತಾನೆ ಆ ಶುದ್ಧಿ ಕೇವಲ ಅಧ್ಯಯನವನ್ನು ಮಾಡಿದರೆ ಬರೋದಿಲ್ಲ ಕೇವಲ ಸುಮ್ಮನೆ ಕೇಳ್ತಾ ಹೋಗೋದು ವಿಶ್ವಾಸ ಇಲ್ಲದೆ ಬೇಕಾದಷ್ಟು ತಪಸ್ಸು ಮಾಡೋದು ಯಜ್ಞೆಯಾಗಾಧೆಗಳನ್ನು ಮಾಡೋದು ಯಾವುದರಿಂದಲೂ ಅವನ ಮನಸ್ಸು ಶುದ್ಧ ಆಗೋದಿಲ್ಲ ಶ್ರದ್ಧೆಯಿಂದಲೇ ಶುದ್ಧವಾಗೋದು ಶ್ರದ್ಧೆಯಿಂದ ಇದನ್ನೆಲ್ಲ ಮಾಡಿದರೆ ಅದರಿಂದ ಶುದ್ಧಿ ಇನ್ನೂ ವಿಶೇಷವಾಗಿ ಆಗುತ್ತೆ ಆದರೆ ಶ್ರದ್ಧೆ ಇದು ಬಹಳ ಮಹತ್ವದ್ದು ಅಂತಹ ನಿನ್ನ ಪಾದಗಳ ಅನುಸಂಧಾನ ಅದರಲ್ಲಿ ಶ್ರದ್ಧೆ ನಮಗೆ ಬೆಳೆಯುವಂತಾಗಲಿ ಸ್ಯಾನ್ನ ಸ್ತ್ರಿರ ಶುಭಾಶಯ ಧೂಮಕೇತು ಕ್ಷೇಮ ಯೋ ಮುನಿಭರ್ ಆರ್ದ್ರಹೃದೋಕ್ಯಮ ಯತೈ ಸಮರ್ದ್ರ ಹೃದ್ಭಿ ವ್ಯೂಹ್ಯ ಅರ್ಚಿತ ಸವನಶಃ ಸಮ್ರಮೈರ್ಯಹ ಇಲ್ಲಿ ಯಹ ಅಂತ ಮೂರು ಸಲ ಶ್ರೀಮದಾಚಾರ್ಯರು ಎರಡು ಸಲ ಮಾತ್ರ ಅದಕ್ಕೆ ಅನ್ವಯ ತೋರ್ತದೆ ಮೂರನೆಯ ಯಹ ಅನ್ನುವುದಕ್ಕೆ ಭಾಗವತದಲ್ಲಿ ಮೂರು ಸಲ ಯಹ ಅಂತ ಯಾಕಂದ್ರು ಅಂತ ಪ್ರಶ್ನೆ ಬರ್ತದೆ ಯಹ ಮುನಿ ಆರ್ದ್ರಹೃದ ಊಹ್ಯಮಾನ ಎಲ್ಲ ಮುನಿಗಳು ಆರ್ದ್ರಹೃದ ಭಕ್ತಿಯಿಂದ ತ್ವಯ್ದ ಮನಸ್ಸಿನಿಂದ ಪರಮಾತ್ಮನ ಅಂಘ್ರಿ ಪಾದಗಳನ್ನು ಯಾವಾಗಲೂ ಚಿಂತನೆ ಮಾಡ್ತಾರೆ ಮತ್ತು ಯಹ ಯಾವ ಭಗವಂತನ ಪಾದ ಸಮಭೂತಿ ಸಮವಿಕ್ರಮೈ ವ್ಯೂಹ್ಯ ಆರ್ದ್ರಹೃದ್ಭ ಮುನಿಭ ಸಮನಶ ಅರ್ಚಿತ ಪರಮಾತ್ಮನ ಪಾದಗಳು ನಮ್ಮಿಂದ ಅರ್ಚಿತವಾಗ್ತವೆ ಪೂಜಿತವಾಗ್ತವೆ ಎಂತಹ ಯಾವ ರೀತಿಯಲ್ಲಿ ಅಂದರೆ ಸಮವಿಭೂತಿವಿಹಿ ಪರಮಾತ್ಮನಿಗೆ ಸಮಾನವಾದ ಐಶ್ವರ್ಯ ಇರುವಂತಹ ಮೂರ್ತಿಗಳು ಅಂದರೆ ಈ ಪರಮಾತ್ಮನದೇ ಆದಂತಹ ಕೃದ್ಧೋಲ್ಕ ಮಹೋಲ್ಕ ವಿರೋಲ್ಕ ದ್ಯುಲ್ಕಾದಿ ರೂಪಗಳಿವೆ ಅನಿರುದ್ಧ ಪ್ರದ್ಯುಮ್ಮನ ಸಂಕರ್ಷಣ ವಾಸುದೇವ ರೂಪಗಳಿವೆ ಕೇಶವಾದಿ ರೂಪಗಳಿವೆ ಹೀಗೆ ಪರಮಾತ್ಮನಿಗೆ ಸಮಾನವಾದ ಪರಾಕ್ರಮ ಪರಮಾತ್ಮನಿಗೆ ಸಮಾನವಾದ ಐಶ್ವರ್ಯ ಇರುವಂತಹ ಏನು ಭಗವಂತನ ಅನೇಕ ರೂಪಗಳಿವೆ ಆ ಎಲ್ಲ ರೂಪಗಳಿಂದ ಸಹಿತವಾಗಿ ಇರುವ ಆ ಪರಮಾತ್ಮನ ಸ್ವರೂಪವನ್ನು ಪಾದವನ್ನು ಅರ್ಚನೆ ಮಾಡ್ತಾರೆ ಯಾರು ಸಾತ್ವತರು ವಿಶೇಷವಾದ ಸತ್ವಗುಣದಿಂದ ಯುಕ್ತರಾದಂತಹ ಪಂಚರಾತ್ರೋಕ್ತವಾದ ಎಲ್ಲ ಕರ್ಮಗಳ ಅನುಷ್ಠಾನವನ್ನು ಮಾಡುವಂತಹ ಆ ಮುನಿಗಳು ಸವನಶಃ ಹೊತ್ತು ಹೊತ್ತಿಗೆ ಪ್ರಾತಃ ಕಾಲದಲ್ಲಿ ಮಧ್ಯಾಹ್ನ ಸಾಯಂಕಾಲ ಹೀಗೆ ಜಾವ ಜಾವಕ್ಕೆ ಆ ಭಗವಂತನ ವಿಶೇಷವಾದ ಪೂಜೆಯನ್ನು ಮಾಡುತ್ತಾರೆ ಸಮ ಸಮವಿಕ್ರಮೈ ವ್ಯೂಹ್ಯ ಸ್ಥಿತ ಅವುಗಳಿಂದ ಸಹಿತವಾಗಿ ನಿಂತ ಆ ಪರಮಾತ್ಮನ ಪಾದ ಅಥವಾ ಭಗವಂತನ ಸ್ವರೂಪ ಇದು ಸಾತ್ವತೈ ಮುನಿಭಿ ಅರ್ಚಿತ ಭಕ್ತರಾದ ಸತ್ವಗುಣಯುಕ್ತರಾದ ಪಂಚರಾತ್ರೋಕ್ತಕರ್ಮಾನುಷ್ಠಾನ ಮಾಡುವ ಸಜ್ಜನರಿಂದ ಅರ್ಚಿತವಾಗಿದೆ ಅಂತಹ ಪಾದ ನಮ್ಮ ಅಶುಭಾಶಯ ಧೂಮಕೇತುಹೂ ಬಮ್ಮೆಲ್ಲರ ಅಶುಭವಾದ ಆಶಯ ಮನಸ್ಸು ಪಾಪಯುಕ್ತವಾದ ಮನಸ್ಸೇನಿದೆ ಅದಕ್ಕೆ ಧೂಮಕೇತುವಿನಂತೆ ಇರಲಿ ಅರ್ಥಾತ್ ಆ ಎಲ್ಲ ಪಾಪಗಳನ್ನು ನಾಶ ಮಾಡಿಬಿಡಲಿ ಅಂತ ಪ್ರಾರ್ಥನೆ ಪ್ರಾರ್ಥನೆ ಚೆನ್ನಾಗಿದೆ ಆದರೆ ಎರಡೂ ಯಹ ಸಾಕು ಯಾವ ಪರಮಾತ್ಮನ ಪಾದ ಎಲ್ಲ ಮುನಿಗಳಿಂದ ಭಕ್ತಿಯಿಂದ ಚಿಂತನೆ ಮಾಡಲ್ಪಡತ್ತೆ ಯಾವ ಪರಮಾತ್ಮನ ಪಾದ ಎಲ್ಲ ಪರಮಾತ್ಮನ ಇನ್ನಿತರ ರೂಪಗಳಿಂದ ಸಹಿತವಾಗಿ ಅರ್ಚಿಸಲ್ಪಡ್ತದೆ ಅಂತಹ ಪಾದ ನಮಗೆ ರಕ್ಷಣೆ ಮಾಡಲಿ ಅಂತ ಮೂರನೇ ಯಹ ಯಾಕೆ ಅಂತ ಅದಕ್ಕೆ ಆಚಾರ್ಯರ ತಾತ್ಪರ್ಯ ಯಹ ಪ್ರಕಾಶ ರೂಪಃ ಎರಡು ಯಹ ಅನ್ನುವುದಕ್ಕೆ ಮಾತ್ರ ಯಾವ ಪಾದ ಅಂತ ಅರ್ಥ ಮೂರನೇ ಸಲ ಯಹ ಅನ್ನುವುದಕ್ಕೆ ಯಾವ ಅಂತ ಅರ್ಥ ಅಲ್ಲ ಯಹ ಅಂದರೆ ಜ್ಞಾನರೂಪ ಪ್ರಕಾಶರೂಪ ಯ ಅನ್ನುವುದಕ್ಕೆ ಗತಿ ಅಂತ ಅರ್ಥ ಇದೆ ಗತಿ ಅಂದರೆ ಜ್ಞಾನ ಪರಮಾತ್ಮನ ಪಾದ ಇದು ಜ್ಞಾನರೂಪವಾದ ಪಾದ ಪರಮಾತ್ಮನ ಸ್ವರೂಪಕ್ಕೂ ಪರಮಾತ್ಮನ ಪಾದಕ್ಕೂ ಭೇದ ಇಲ್ಲ ಜ್ಞಾನರೂಪವಾದ ಪ್ರಕಾಶರೂಪವಾದ ಆ ಭಗವಂತನ ಪಾದ ಅದಕ್ಕಾಗಿ ಶ್ರೀಮದಾಚಾರ್ಯರು ಬಾಹ್ಯ ಪ್ರಕಾಶ ರೂಪವೂ ಹೌದು ಜ್ಞಾನಾತ್ಮಕ ಪ್ರಕಾಶ ರೂಪವೂ ಹೌದು ಪರಮಾತ್ಮನ ಪಾದ ಸೂರ್ಯನಂತೆ ಇದೆ ಭಗವಂತನ ಪಾದಗಳು ಹೃತ್ತಮ ಶಮನೆ ಅರ್ಕಾಭಂ ಶ್ರೀಪತೇ ಪಾದ ಪಂಕಜಂ ಇದೆ ನೋಡಿ ಪ್ರಾರ್ಥನೆಯೂ ಅದೇ ಇದೆ ಅಶುಭಾಶಯ ಧೂಮಕೇತು ಹೃತ್ತಮ ಶಮನ ಮಾಡು ಅಂತೆ ಪ್ರಾರ್ಥನೆ ಆಶಯ ಅಂದರೆ ಮನಸ್ಸು ಹೃದಯದಲ್ಲಿರುವ ತಮಸ್ಸಿನ ನಾಶನ ಮಾಡುವಂತೆ ಪ್ರಾರ್ಥನೆ ಮಾಡುವಾಗ ಆ ಭಗವಂತನ ಪಾದವನ್ನು ಏನೊಂದು ಚಿಂತನೆ ಮಾಡಬೇಕು ಪ್ರಕಾಶರೂಪ ಅಂತ ಅದಕ್ಕೆ ಯಹ ಯಹ ಪ್ರಕಾಶರೂಪ ಅರ್ಕಾಭಹ ಸೂರ್ಯನಂತೆ ಪ್ರಕಾಶಮಾನವಾದ ನಿನ್ನ ಪಾದ ಅಶುಭಾಶಯ ಧೂಮಕೇತುವಾಗಲಿ ನನ್ನ ಹೃತ್ತಮಃಮನ ಮಾಡಲಿ ಮನಸ್ಸಿನ ಎಲ್ಲ ದೋಷಗಳನ್ನು ಪರಿಹರಿಸಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದ್ದ ಯಶ್ಚಿತ್ಯತೆ ಪ್ರಯತಪಾಣಿ ಬಿರಧ್ವರಗ್ನೌತ್ರಯ್ಯನಿರುತ್ತ ವಿಧಿನ ಸ್ವಹ ವಿರ್ಗೃಹೀತ್ ಆಧ್ಯಾತ್ಮಯೋಗ ಉತ ಯೋಗಿಭಿರಾತ್ಮ ಮಾಯ ಜಿಜ್ಞಾಸು ಭಿ ಪರಮ ಭಾಗವತೈ ಪರಿಷ್ಠ ಮತ್ತೆ ಹೇಗಿದೆ ಆ ಭಗವಂತನ ಪಾದಗಳು ಅಂದರೆ ಯಜ್ಞದಲ್ಲಿ ಹವಿಸ್ಸನ್ನು ಕೈಯಲ್ಲಿ ಹಿಡಿದುಕೊಂಡು ತ್ರೈಾನಿರುಕ್ತ ವಿಧನ ವೇದೋಕ್ತವಾದ ವಿಧಾನಗಳಿಂದಾಗಿ ಆ ಹವಿಸ್ಸನ್ನು ಸಮರ್ಪಣೆ ಮಾಡುವುದಕ್ಕೆ ಉದ್ಯುಕ್ತವಾದ ಪಾಣಿಗಳಿಂದ ಎಲ್ಲ ಯಜ್ಞ ಮಾಡುವ ಯಜಮಾನರು ಆ ಪರಮಾತ್ಮನ ಪಾದಗಳನ್ನೇ ಚಿಂತನೆ ಮಾಡುತ್ತಾರೆ ನಾನು ಈ ದೇವತೆಗಳಿಗೆ ಸಮರ್ಪಣೆ ಮಾಡುವ ಹವಿಸ್ಸು ಅವರ ಅಂತರ್ಯಾಮಿಯಾದ ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ಪರಮಾತ್ಮನ ಪಾದಗಳಿಗೆ ಸೇರಲಿ ಅಂತ ಹವಿಸ್ತನ್ನು ಸಮರ್ಪಣೆ ಮಾಡುವಾಗ ಯಾವ ಪಾದದ ಚಿಂತನೆ ಯಜ್ಞದಲ್ಲಿ ಯಜಮಾನರಿಗೆ ಇರುತ್ತೆ ಅಥವಾ ಧ್ಯಾನ ಮಾಡುವ ಅಧ್ಯಾತ್ಮ ಯೋಗದಲ್ಲಿ ರತರಾದ ಧ್ಯಾನಯೋಗಿಗಳಿಗೂ ಕೂಡ ಯಾವಾಗಲೂ ಯಾವ ಪಾದಗಳ ಚಿಂತನವೇ ಇರುತ್ತದೆ ಅಂತಹ ಭಗವಂತನ ಪಾದಗಳು ನಮಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ ಪರ್ಯುಷ್ಟ ಪತಿತಾವನಮೇಂ ಸಂಸ್ಪರ್ಧಿ ಭಗವತಿ ಪ್ರತಿಪಕ್ಷವತ್ರಿಯು ಪ್ರಣೀತಮುಯ ಅರ್ಹಣ ಮಾದಾನೋ ಭೂಯತ್ಸದಂಘ್ರಿರ ಶುಭಾಶಯ ಧೂಮಕೇತು ಆ ಪರಮಾತ್ಮನ ಪಾದಗಳು ಹೇಗಿವೆ ಅಂದರೆ ಯಸ್ಪ್ರಣೀತ ಮಮೂಯ ಅರ್ಹಣ ಅರ್ಹಣ ಮಾದದಾನಃ ಲಕ್ಷ್ಮೀದೇವಿಯಿಂದ ಅರ್ಪಿತವಾಗುವ ಪೂಜೆಯನ್ನು ಪ್ರೀತಿಯಿಂದ ಸ್ವೀಕಾರ ಮಾಡುತ್ತದೆ ಆ ಪಾದ ಅಂತಹ ಪಾದ ನಮ್ಮ ಎಲ್ಲ ಅಶುಭಗಳನ್ನು ನಾಶ ಮಾಡಿಲಿ ಅಶುಭಯುಕ್ತವಾದ ಮನಸ್ಸಿಗೆ ಧೂಮಕೇತುವಿನಂತೆ ಇರಲಿ ಕಾಮಕ್ರೋಧಾದಿಗಳನ್ನು ಸುಟ್ಟು ಹಾಕಲಿ ಆ ಲಕ್ಷ್ಮೀದೇವಿ ಯಂಥಗಳು ಅಂತ ಮೊದಲನೇ ಸಾಲಿನಲ್ಲಿ ವರ್ಣನೆ ಮಾಡುತ್ತಾರೆ ಪರ್ಯುಷ್ಟಯ ಪತಯ ವನಮಾಲಯೇಯಂ ಸಂಸ್ಪರ್ಧಿನಿ ಭಗವತಿ ಪ್ರತಿಪಕ್ಷವತ್ ಶ್ರೀಹಿ ಪರಮಾತ್ಮನ ಕೊರಳಲ್ಲಿ ವನಮಾಲ ಧಾರಣ ಮಾಡಿದ್ದಾನೆ ಭಗವಂತ ಆ ವನಮಾಲೆಯನ್ನು ನೋಡಿ ಲಕ್ಷ್ಮೀದೇವಿ ಸ್ಪರ್ಧೆ ಮಾಡಿದವಳಂತೆ ತೋರಿಸ್ತಾಳಂತೆ ಪರಿಷ್ಟಯ ಅದರಲ್ಲಿ ಉಷ್ಟ ಇಲ್ಲ ಪರಿಗತವಾದ ಉಷ್ಠಳ್ಳದ್ದು ಅಂದರೆ ಅದರಲ್ಲಿ ಯಾವುದೇ ತರಹದ ಬಾಡುವಿಕೆ ಇಲ್ಲ ಯಾವಾಗಲೂ ಆಮ್ಲಾನವಾಗಿ ಬಾಡದೆ ಅರಳಿದ ಹೂವುಗಳಿಂದ ಕೂಡಿದಂತಹ ವನಮಾಲೆ ಆ ಭಗವಂತನ ಮೈ ಧಾರಣ ಮಾಡಿದಂತಹ ವನಮಾಲ ಆ ವನಮಾಲಾ ಧಾರಣ ಮಾಡಿದರೆ ಹೀಗೆ ಬರ್ತದೆ ಆ ಎದೆ ಮೇಲಿರುವ ಶ್ರೀವತ್ಸದ ಮೇಲೂ ಆ ವನಮಾಲಾ ಬರ್ತದೆ ಅಲ್ಲಿ ಲಕ್ಷ್ಮೀದೇವಿ ನನ್ನ ಸ್ಥಾನ ಇದು ಶ್ರೀವತ್ಸ ನಾನಿರುವ ಸ್ಥಳದ ಮೇಲೆ ನೀನು ಯಾಕೆ ಬಂದಿದ್ದಿ ಅಂತ ಆ ವನಮಾಲೆಯ ಜೊತೆಗೆ ಸ್ಪರ್ಧೆ ಮಾಡಿದವಳಂತೆ ಲಕ್ಷ್ಮೀದೇವಿ ತೋರಿಸ್ತಾಳಂತೆ ಕೆಲವು ವ್ಯಾಖ್ಯಾನಕಾರರ ಅಭಿಪ್ರಾಯ ಯಜ್ಜಪಿ ಅದು ಪರ್ಯುಷ್ಟ ಬಾಡಿಲ್ಲ ಆದರೂ ನಿರ್ಮಾಲ್ಯ ವಿಸರ್ಜನೆ ಮಾಡಬೇಕು ನಾನು ಪೂಜೆ ಮಾಡಬೇಕಲ್ಲ ಪೂಜೆ ಮಾಡಬೇಕಾದ್ರೆ ನಿರ್ಮಾಲ್ಯ ವಿಸರ್ಜನೆ ಮಾಡದೆ ಹೇಗೆ ಮಾಡೋದು ಅದಕ್ಕಾಗಿ ನೀನನ್ನು ತೆಗಿತೇನೆ ಅಂತ ಆ ವನಮಾಲೆಯನ್ನು ತೆಗೆದು ಬಿಡ್ತಾಳಂತೆ ಲಕ್ಷ್ಮೀದೇವಿ ಯಾಕೆ ಅಂದರೆ ಅದು ಬಾಡಿರೋದೇ ಇಲ್ಲ ನಿರ್ಮಾಲ್ಯ ಅಂದ್ರೇನು ಬಾಡಿದಿರ್ತಾನೆ ನಿರ್ಮಾಲ್ಯ ಬಾಡಿರೋದೇ ಇಲ್ಲ ಬಂಗಾರದ ಮಾಲೆಯನ್ನು ಯಾರಾದರೂ ನಿರ್ಮಾಲ್ಯ ಅಂತ ತೆಗೆದು ಒಗೆದು ಬಿಡ್ತಾರೇನು ಏನಾದರೂ ತೆಗಿಯೋದಿಲ್ಲ ಕೆಲವರು ಹಾಕ್ಕೊಂಡಿರ್ತಾರೆ ಎಲ್ಲ ತುಳಸಿ ಮಣಿ ದಿವಸ ಸ್ನಾನ ಮಾಡಿ ಮಾಡಿ ಮಾಡಿ ತುಳಸಿ ಮಣಿಗಳೆಲ್ಲ ಒಡೆದು ಒಡೆದು ಒಡೆದು ಹೋಗ್ತದೆ ಬರೀ ತಂತಿ ಉಳಿದಿರ್ತದೆ ಹಾಕ್ಕೊಂಡಿರ್ತಾರೆ ಅದನ್ನು ಯಾಕೆಂದರೆ ಬಂಗಾರ ಉಳಿಬೇಕು ಅಂತ ಹೀಗೆಲ್ಲ ಇರ್ತದೆ ಇರಲಿ ಹಾಗೆ ವನಮಾಲೆ ಇದು ಬಾಡಿಲ್ಲ ಅಂದಮೇಲೆ ತೆಗಿಯಬಾರದು ಆದರೂ ಒಂದು ನೆಮ ಬೇಕಲ್ಲ ಲಕ್ಷ್ಮೀದೇವಿಗೆ ಅದು ಬಾಡದಿದ್ದರೂ ಅದನ್ನು ತೆಗೆದು ನಿರ್ಮಾಲ್ಯ ವಿಸರ್ಜನೆ ಮಾಡ್ತೇನೆ ಅಂತ ಹೊರಡ್ತಾಳಂತೆ ಯಾಕೆ ನನ್ನ ಸ್ಥಾನದ ಮೇಲೆ ಇದು ಬಂದು ಕೂಡುತ್ತದೆ ಅಂತನ್ನುವ ಸ್ಪರ್ಧೆಯಿಂದ ಅಂತ ಕೆಲವರ ಅಭಿಪ್ರಾಯ ಇನ್ನು ಕೆಲವರು ಹಾಗೇನಿಲ್ಲ ಮಾನಸಿಕವಾಗಿ ಸ್ಪರ್ಧೆ ಮಾಡಿದ ಒಳಂತೆ ಆದರೆ ನಿತ್ಯದಲ್ಲಿಯೂ ವಿಶೇಷವಾಗಿ ಪೂಜೆಯನ್ನು ಮಾಡ್ತಾಳೆ ಅಂತ ಇಷ್ಟು ಮಾತ್ರ ಅರ್ಥವನ್ನು ಕೆಲವರು ಹೇಳ್ತಾರೆ ಇರಲಿ ಪರ್ಯುಷ್ಟಯಾ ಪತಿತಯ ವನಮಾಲ ಅದಕ್ಕೆ ಶ್ರೀಮದಾಚಾರ್ಯ ನಿರ್ಣಯ ಏನಿದು ಸ್ಪರ್ಧೆ ಲಕ್ಷ್ಮೀದೇವಿ ಸ್ಪರ್ಧೆ ಮಾಡೋದು ಅಂದ್ರೇನು ಎಂದೆಂದಿಗೂ ಸಾಧ್ಯ ಇಲ್ಲ ಸ್ಪರ್ಧೆ ಇದೊಂದು ದೋಷ ನಿತ್ಯ ಮುಕ್ತಳಾದ ಲಕ್ಷ್ಮೀದೇವಿಯಲ್ಲಿ ದೋಷ ಹೇಗೆ ಅದಕ್ಕೆ ನಾಟಕ ಅಷ್ಟೆ ಅಸ್ಪರ್ಧಿನಿ ಸ್ಪರ್ಧಿನಿ ಇವ ಶ್ರೀರಾಸ್ತೆ ವನಮಾಲಯ ನಹಿ ಸ್ಪರ್ಧಾದಯೋ ದೋಷಾಹ ಸಂವಿಧ್ರೂಪಾಂ ಸ್ಪೃಶಂತಿತಾತಿ ವಾಮನೇ ಜ್ಞಾನ ಇಲ್ಲದೇ ಇದ್ದವರಿಗೆ ಸ್ಪರ್ಧೆ ತಪ್ಪು ತಿಳುವಳಿಕೆ ಅಜ್ಞಾನ ಇದ್ದರೆ ತಪ್ಪು ತಿಳುವಳಿಕೆ ತಪ್ಪು ತಿಳುವಳಿಕೆ ಇದ್ದರೆ ಸ್ಪರ್ಧೆ ಬರ್ತದೆ ಅವರವರ ಯೋಗ್ಯತೆಗೆ ತಕ್ಕ ಹಾಗೆ ಅವರವರಿಗೆ ಸ್ಥಾನಮಾನಗಳನ್ನು ದೇವರು ಕಲ್ಪಿಸಿ ಕೊಟ್ಟಿದ್ದಾನೆ ಇಷ್ಟು ತಿಳ್ಕೊಂಡ್ಬಿಟ್ರೆ ಮುಗದೆ ಹೋಯಿತು ಅಲ್ಲಿಗೆ ಆದರೆ ಈ ತಿಳುವಳಿಕೆ ಯಾವಾಗ ಜಾಗೃತ ಆಗೋದಿಲ್ಲ ಹಾಗೆ ಈ ಸ್ಪರ್ಧಾ ಅಸೂಯ ಇವೆಲ್ಲ ಶುರುವಾಗತ್ತೆ ನಿತ್ಯ ಜ್ಞಾನರೂಪಳಾದ ಲಕ್ಷ್ಮೀ ದೇವಿಗೆ ಸ್ಪರ್ಧೆಯಲ್ಲಿ ಸ್ಪರ್ಧೆಯೇ ಇಲ್ಲ ಹಾಗಾದರೆ ಕೇವಲ ನಾಟಕವನ್ನು ಮಾಡ್ತಾಳೆ ನಹಿ ಸ್ಪರ್ಧಾದಯೋ ದೋಷಾಹ ಸಮಿದ್ರೂಪಾಂ ಸ್ಪೃಶಂತಿತಾಂ ಇ ವಾಮ ಕೇತುಸ್ತ್ರಿವಿಕ್ರಮಸತತ್ಪತಾಕೋ ಯಸ್ತೆ ಭಯಭಯಕರೋ ಸುರದೇವಚಮೋ ಸ್ವರ್ಗಾ ಸಾಧುಷು ಖಲೇಷ್ವಿತರ ಭೂಮ ಪಾದ ಜಗತನ ತ್ರಿವಿಕ್ರಮೂಪಿಯಾದಂತಹ ನಿನ್ನ ಅವತಾರದಲ್ಲಿ ತ್ರಿಪತತ್ಪತಾಕ ಮೂರು ವೇದಗಳೇ ಪತತ್ಪತಾಕ ಚಲಿಸುವ ಪತಾಕೆ ಇದ್ದಂತೆ ಪರಮಾತ್ಮನ ಆ ಕೀರ್ತಿಯನ್ನು ಜಗತ್ತಿನಲ್ಲಿ ಹರಡುವ ವೇದಗಳೇ ಭಗವಂತನ ಕೀರ್ತಿಯನ್ನು ಸೂಚನೆ ಮಾಡುವ ಪತಾಕೆಗಳಿದ್ದಂತೆ ದೇವತೆಗಳಿಗೆ ಅಭಯ ಅಸುರರಿಗೆ ಭಯವನ್ನು ಕೊಡುವಂತಹ ನಿನ್ನ ಪಾದ ಅದು ಸಜ್ಜನರಿಗೆ ಸ್ವರ್ಗವನ್ನು ಇನ್ನಿತರರಿಗೆ ನರಕವನ್ನು ನೀಡುವಂತಹ ಪಾದ ಅದು ನಮ್ಮ ಪಾಪಗಳನ್ನು ಪರಿಹರಿಸಿ ರಕ್ಷಣೆ ಮಾಡಲಿ ನ್ಯೋತ ಗಾವ ಇವ ಯಶೇ ಬವೇವಾಶ್ಚಯಸ್ತನು ಹೃದಯಮ ಕಾಳಸೂರುಷಯೋ ಪರಸಸ್ತನೋತಿ ಪುರುಷೋತ್ತ ಸಮಸ್ತೇವತೆಗಳೆಲ್ಲ ಪರಮಾವದ ವಶವಾಗಿದ್ದಾರೆ ಅಂತ ಪಾದದ ವರ್ಣನೆಯೇ ಇದು ಕೇವಲ ನ್ಯೋತ ಗಾವ ಇವ ಮೂಗು ಹಾಕಿ ಆ ಆಕಳಗಳನ್ನು ಎತ್ತುಗಳನ್ನು ವಶದಲ್ಲಿ ಇಟ್ಟುಕೊಂಡಂತೆ ನೀನು ಎಲ್ಲರನ್ನು ವಶದಲ್ಲಿ ಇಟ್ಟುಕೊಂಡಿದ್ದಿ ದೇವತೆಗಳನ್ನು ಮತ್ತೆಂಥವನು ತನುಭೃದಾಯುಷಿ ರಜಮಾನಹ ಎಲ್ಲ ಜೀವರಶಗಳ ಆಯುಷ್ಯದಲ್ಲಿ ಆಸಕ್ತನಾಗಿದ್ದಿ ಅರ್ಥಾತ್ ಆ ಜೀವರಾಶಿಗಳ ಯೋಗ್ಯತೆ ಪೂರ್ವಕರ್ಮಗಳಿಗೆ ತಕ್ಕಂತೆ ಅವರವರಿಗೆ ಆಯುಷ್ಯವನ್ನು ಕೊಡುವವನೂ ನೀನೇ ಯಾರು ನೀನು ಅಂದರೆ ಆ ಪರಮಾತ್ಮನ ಪಾದದ ಕಡೆಗೆ ನೋಡಿ ಮಾತನಾಡ್ತಾ ಇದ್ದಾರೆ ನಾವು ದೇವತೆಗಳು ಆದ್ದರಿಂದ ದೇವರ ತಲೆಯನ್ನು ವರ್ಣನೆ ಮಾಡಬೇಕು ಅಂತ ದುರ್ಯೋಧನನ ಹಾಗೆ ತಲೆ ಹತ್ರ ಬಂದು ಕೂಡಲಿಲ್ಲ ಅವರು ಮಾದದ ವರ್ಣನೆಯನ್ನು ಮಾಡ್ತಾರೆ ಲಕ್ಷ್ಮೀ ದೇವಿಯೇ ಪಾದಾಸಕ್ತಳಾದ ಮೇಲೆ ದೇವತೆಗಳನ್ನೇನು ಕೇಳಬೇಕಿನ್ನು ಅದು ಸರಿ ಆದರೆ ನೋಡಿರಿ ಶ್ರೀಮದ್ ಆಚಾರ್ಯರು ಕೆಲವೊಮ್ಮೆ ಪ್ರಮೇಯಗಳ ಕಡೆಗೂ ಗಮನ ಕೊಡುತ್ತಾರೆ ದೇವರ ಮಹಿಮೆ ವಾಯುದೇವರ ಮಹಿಮೆ ದೇವತೆಗಳ ತಾರತಮ್ಯ ಯಾವುದಕ್ಕೆ ವಿರೋಧ ಬಂದರೂ ನಿರ್ಣಯ ಮಾಡುತ್ತಾರೆ ಅದು ಯಾವುದೂ ಇಲ್ಲ ಶಾಬ್ದಿಕವಾಗಿ ಏನಾದರೂ ವ್ಯತ್ಯಾಸ ಆದರೂ ಕೂಡ ವೇದವ್ಯಾಸ ದೇವರ ವಚನದಲ್ಲಿ ಶಬ್ದ ದೋಷಗಳೂ ಇಲ್ಲ ಅಂತ ತೋರಿಸುವುದಕ್ಕೆ ಅದರ ಬಗ್ಗೆಯೂ ಅಷ್ಟೇ ಸೂಕ್ಷ್ಮವಾಗಿ ಗಮನ ಇಲ್ಲಿ ವಿಷಯ ಎಲ್ಲ ಸರಿಯಾಗಿದೆ ಆದರೆ ಶಬ್ದ ಬಹುವಚನ ಬಂದುಬಿಟ್ಟಿದೆ ಪಾದ ಅನ್ನುವುದು ಏಕವಚನದಲ್ಲಿ ಪ್ರಯೋಗ ಹಿಂದಿನಿಂದ ಯಹ ಯಹ ಯಹ ಅಂತ ಏಕವಚನ ರಜ್ಯಮಾನಹ ಬಹುವಚನ ಆಯಿತು ಎಲ್ಲ ಜೀವರಾಶಿಗಳ ಆಯುಷ್ಯದಲ್ಲಿ ಆಸಕ್ತವಾಗಿದೆ ದೇವರ ಪಾದ ಆಸಕ್ತ ಆಗೋದು ಏನು ದೇವರ ಸನ್ನಿಧಾನ ಪರಮಾತ್ಮನ ಪಾದ ಇಲ್ಲಿರೋವರೆಗೆ ಆಯುಷ್ಯ ಇರುತ್ತೆ ಪಾದ ಎತ್ತಿದ ಅಂದರೆ ಆಯುಷ್ಯ ಹೋಯ್ತು ಹಾಗಾದರೆ ಅವರಿಗೆ ಆಯುಷ್ಯ ಕೊಡೋ ಕೆಲಸವನ್ನು ಮಾಡುವುದಕ್ಕೆ ಪಾದ ನಿಂತಿದೆ ಅಲ್ಲಿ ಬ್ರಹ್ಮಣ ಸಂಪರಿತ್ಯಕ್ತೋ ಮೃತ ಇತ್ಯುಚ್ಛತೆ ಬುಧಿ ದೇವರು ತನ್ನ ಕಾಲು ಎತ್ತಿದ ಈ ದೇಹದಿಂದ ಅಂದರೆ ನಾವು ಸತ್ತು ಹೋಗ್ತೇವೆ ಅವನ ಕಾಲಿಟ್ಟ ಅಂದರೆ ಅಂದರೆ ಇಟ್ಟಿರೋ ಇಟ್ಟಿರೋವರೆಗೆ ನಾವು ಬದುಕಿರ್ತೇವೆ ಹಾಗಾದರೆ ನಮ್ಮ ಆಯುಷ್ಯಕ್ಕೂ ದೇವರ ಪಾದಕ್ಕೂ ಸಂಬಂಧ ಇದೆ ಇದು ವಿಶೇಷ ಸರಿ ರಜ್ಯಮಾನ ಬಹು ವಚನ ಯಾಕೆ ಅದಕ್ಕೆ ಆಚಾರ್ಯರು ತನುಭದಾಯುಷಿ ಸಂಬದ್ಧ ಅಶ್ಚಿತಿ ತನುಭೃದಾಯುಷಿ ರಜ್ಯಮಾನ ರಜ್ಯಮಶ್ಚಾಸ್ಯ ಅನ್ನುವುದು ಭಗವಂತನ ಹೆಸರು ಆಕಾರಂತ ಪುಲ್ಲಿಂಗ ಏಕವಚನನೇ ಅದು ಬಹು ವಚನ ಅಲ್ಲವೇ ಅಲ್ಲ ಅಂದರು ವಿಶ್ವಪಾಹ ಇದ್ದ ಹಾಗೆ ವಿಶ್ವಂಪಾತಿ ವಿಶ್ವಪಾಹ ಬಹು ವಚನ ಅಲ್ಲ ಅದು ಏಕವಚನ ರಜಮಾನಾಹ ಪರಮಾತ್ಮನ ಪಾದ ನಮ್ಮೆಲ್ಲರಿಗೆ ಆಯುಷ್ಯವನ್ನ ಕೊಡುವುದಕ್ಕಾಗಿ ವಿಶೇಷವಾಗಿ ನಮ್ಮಲ್ಲಿ ಸಂಬದ್ಧವಾಗಿದೆ ಮತ್ತು ಅವನಿಗೆ ಆಯುಷ್ಯ ಕೊಡೋರು ಯಾರು ಅವನ ಗತಿ ಏನು ಅವ ಇರೋವರಿಗೆ ಆಯುಷ್ಯ ಬೈಚಾನ್ಸ್ ಅವನ ಸತ್ತ ಮುಂದೆ ಅಥವಾ ಅವನಿಗೆ ನಮ್ಮ ಆಯುಷ್ಯ ಇನ್ನೂ ಮುಂದಿತ್ತು ಅಂತನ್ನೋದು ಗೊತ್ತಾಗದೆ ಮೊದಲೇ ಎದ್ದುಬಿಟ್ಟ ಗಡಿಬಿಡಿಯಿಂದ ಆಗ ಸಮಸ್ಯೆ ಆಗುತ್ತಲ್ಲ ಸಮಸ್ಯೆ ಇಲ್ಲ ಅನ್ನುವ ಪ್ರಶ್ನೆಯಿಂದ ಇದಕ್ಕ ಉತ್ತರ ಅಂದರೆ ಅವನು ನಿರ್ದೋಷ ನಮಗೆ ಮರಣಾದಿ ದೋಷಗಳಿದ್ದಂತೆ ಅವನಿಗೂ ಮರಣಾದಿ ದೋಷಗಳಿವೆ ಎಂದು ತಿಳಿದುಕೊಳ್ಳಬೇಡಿ ಅವನು ಅ ಮರಣಾದಿ ದೋಷಗಳಿಂದ ದೂರ ಅಜ್ಞಾನಾದಿ ದೋಷಗಳಿಂದ ದೂರ ನಮ್ಮ ಆಯುಷ್ಯ ಎಷ್ಟಿದೆಯೋ ಇದು ಇಲ್ಲೋ ಒಂದು ಗೊತ್ತಿಲ್ಲ ಗೊತ್ತಿಲ್ಲದೇ ಎದ್ದು ಬಿಡ್ತಾನೆ ಎನ್ನುವ ಪ್ರಶ್ನೆಯಿಲ್ಲ ಅವನು ಸರ್ವಜ್ಞನಾಗಿದ್ದಾನೆ ಜನ್ಮ ಮರಣಾದಿ ದೋಷಗಳಿಂದ ದೂರನಾಗಿದ್ದಾನೆ ಅನಂತ ಕಾರುಣ್ಯಾದಿ ಗುಣಗಳಿಂದ ಪರಿಪೂರ್ಣನಾಗಿದ್ದಾನೆ ಅನ್ನುವ ಶಬ್ದಕ್ಕೆ ಮೂರು ಅರ್ಥ ಇದೆ ಅದಕ್ಕೋಸ್ಕರನೇ ನಮ್ಮಿಂದ ವಿಲಕ್ಷಣ ನಮ್ಮಂತೆಯೇ ಅವನಿಗೂ ಜನ್ಮ ಮರಣ ಇದ್ರೆ ಅವನು ನಿಯಾಮಕನಾಗಿರಲಿಕ್ಕೆ ಸಾಧ್ಯ ಇರಲಿಲ್ಲ ಅವನು ಲೋಕ ವಿಲಕ್ಷಣ ಈ ಮೂರು ಅರ್ಥಗಳು ಅ ಎಂಬ ಶಬ್ದಕ್ಕೆ ಅ ಆದ್ದರಿಂದ ಅಂತಹ ಪರಮಾತ್ಮ ನಮಗೆ ಆಯುಷ್ಯವನ್ನು ನೀಡುವುದಕ್ಕಾಗಿ ಹೃದಯದಲ್ಲಿದ್ದಾನೆ ಪರಮಾತ್ಮನ ಪಾದ ಬ್ರಹ್ಮಣ ಸಂಪರಿತ್ಯಕ್ತೋ ಮೃತ ಇತ್ಯುಚ್ಛತೆ ನರಹ ಇತಿ ಆ ಪರಮಾತ್ಮ ಪಾದಗಳನ್ನು ತಗದ ಸತ್ತ ಅಂತ ಅರ್ಥ ವ್ಯಕ್ತಿ ಕಾಳಸಪೂರುಷಯೋ ಪರಸ್ಯ ಶಂತ್ನೋದು ಚರಣಷೋತ್ತಮಸ್ ಅಂತಹ ಮಾಸನೆಯ ಮಕನಾದಂತಹ ಪುರುಷೋತ್ತಮನ ಚರಣ ನಮಗೆ ಶಂ ತನೋದು ಸುಖವನ್ನು ಉಂಟು ಮಾಡಲಿ ಅಿಹೇ ಸುಹೃದಯಸ್ಥಿತಿ ಸಂಯಮ ಅವ್ಯಕ್ತೀವ ಮಹತಮಾತ್ರ ಸೋಂ ತ್ರೀನಾಭಿ ಅಖಿಲಪಚ ಪ್ರವೃತ್ತ ಕಾಳೋ ಗಭೀರರಯ ಉತ್ತಮ ಪೂರುಷಸ್ತ ಅಸ್ಯಾಸಿ ಹೇತು ಉದಯಸ್ಥಿತಿ ಸಂಯಮಾನಂ ಈ ಸಮಗ್ರವಾದ ಜಗತ್ತಿನ ಸೃಷ್ಟಿಸಥಿತಿ ಲಯಗಳಿಗೆ ನೀನು ಕಾರಣನಾಗಿದ್ದಿ ಬರೀ ಸಾಮಾನ್ಯವಾದ ಜಗತ್ತಲ್ಲ ಅವ್ಯಕ್ತಜೀವ ಮಹತಾಂ ಅಪೀ ಉದಯಸ್ಥಿತಿ ಸಂಯಮಾನಂ ಹೇತುರಸಿ ಅವ್ಯಕ್ತತ್ವ ಜೀವರು ಮಹತತ್ವ ಇವುಗಳ ಸೃಷ್ಟಿಸಥಿತಿ ಲಯಗಳಿಗೂ ನೀನೇ ಕಾರಣ ಅವ್ಯಕ್ತತ್ವ ಯದ್ಯಪಿ ಅನಾದಿ ಅದಕ್ಕೆ ಸೃಷ್ಟಿ ಅಂದರೆ ವಿಕಾರವೇ ಸೃಷ್ಟಿ ವಿಕಾರ ಅವ್ಯಕ್ತ ಜನ್ಮಹಿ ಪ್ರಕೃತಿಗೆ ವಿಕಾರವನ್ನ ಕೊಡ್ತಾನೆ ಜೀವರಾಶಿಗಳಿಗೆ ದೇಹ ಸಂಬಂಧ ರೂಪವಾದ ಸೃಷ್ಟಿಯನ್ನು ಕೊಡ್ತಾನೆ ಜೀವರೂ ಅನಾದಿ ಮಹತ್ತತ್ವವೂ ಅನಾದಿ ಆದರೆ ಅದಕ್ಕೆ ಉಪಚಯವನ್ನು ಕೊಡ್ತಾನೆ ಈ ರೀತಿ ಅವ್ಯಕ್ತ ತತ್ವ ಜೀವ ಹಾಗೂ ಮಹತ್ತತ್ವ ಇವುಗಳಿಗೂ ಸೃಷ್ಟಿಯನ್ನು ಮಾಡುವವ ಅಷ್ಟು ಮಾತ್ರ ಅಲ್ಲ ಅವ್ಯಕ್ತ ತತ್ವ ಅಭಿಮಾನಿಗಳಾದ ಲಕ್ಷ್ಮೀದೇವಿಗೂ ಪರಾಧೀನ ವಿಶೇಷವಾಪ್ತಿ ರೂಪವಾದ ಸೃಷ್ಟಿಯನ್ನು ಕೊಡ್ತಾನೆ ನಾನು ಸೃಷ್ಟಿ ಮಾಡಬೇಕೆಂಬ ಇಚ್ಛೆ ಲಕ್ಷ್ಮೀದೇವಿಯಲ್ಲೇ ಬರ್ತದಲ್ಲ ಅದೇ ಅವಳ ಸೃಷ್ಟಿ ಅದರಂತೆ ಜೀವಾಭಿಮಾನಿಗಳಾದಂತಹ ಶೇಷದೇವರು ಅದರಂತೆ ಬ್ರಹ್ಮದೇವರು ಮಹತ್ತತ್ವಾಭಿಮಾನಿಗಳಾದಂತಹ ಸರಸ್ವತಿ ಭಾರತೀಯರು ಇವರೆಲ್ಲರಿಗೂ ಕೂಡ ಜನ್ಮವನ್ನು ಕೊಡುವವನು ಕಾಲ ಮಾತ್ರ ಕಾಲ ಕಾಲ ಮಾಡುವವನು ಅವನೇ ಕ್ಷಣಲವಾದಿ ಕಾಲಗಳನ್ನು ಸೃಷ್ಟಿ ಮಾಡುವವನು ಕಾಲ ಮಾತ್ರ ಅನ್ನುವುದಕ್ಕೆ ಕಾಲ ನಿರ್ಮಾತ ಬರೀ ನಿರ್ಮಾಣ ಮಾಡುವವನಲ್ಲ ಕಾಲವದ ಬಗ್ಗೆ ಸರಿಯಾದ ತಿಳುವಳಿಕೆಯನ್ನು ಪಡೆದುಕೊಂಡವನು ಎರಡೂ ಕೂಡ ಕಾಲ ಮಾತ್ರ ಕಾಲ ನಿರ್ಮಾತ ಜ್ಞಾತಾ ಚ ಯಾಕೆ ಕಾಲದ ನಿರ್ಮಾಣ ಮಾಡ್ತಾನೆ ದೇವರು ಅಂದರೆ ಸೃಷ್ಟಿ ಲಯಾದ್ಯರ್ಥಂ ಜಗತ್ತಿನಲ್ಲಿ ಯಾವುದೇ ಸೃಷ್ಟಿ ಯಾವುದೇ ವಸ್ತುವಿನ ಲಯ ಅಥವಾ ಸ್ಥಿತಿ ಇವುಗಳಾಗಬೇಕಾದರೆ ಕಾಲ ಇಲ್ಲದೆ ಆಗೋದಿಲ್ಲ ಜಗತ್ತಿನ ಎಲ್ಲ ಕಾರ್ಯಗಳಿಗೂ ಕಾಲಕಾರಣ ಸಾಧಾರಣ ಕಾರಣ ಅಂತಾರೆ ಅದಕ್ಕೆ ಜಗತ್ತಿನೊಳಗಿರುವ ಪ್ರತಿಯೊಂದು ವಸ್ತುವಿನ ಸೃಷ್ಟಿಸ್ಥಿತಿಲಯಗಳಿಗೆ ಕಾಲಕಾರಣ ಕಾಲ ಇಲ್ಲದೆ ಯಾವುದೂ ಆಗೋದಿಲ್ಲ ಅಂತಹ ಕಾಲದ ಸೃಷ್ಟಿಯನ್ನು ಮಾಡುವವನು ಭಗವಂತ ಅಂತಹ ಕಾಲವನ್ನು ತಿಳಿದುಕೊಂಡವನು ಪರಮಾತ್ಮ ಎಲ್ಲ ಸೃಷ್ಟಿ ಸ್ಥಿತಿಲಯಗಳಿಗೆ ಕಾರಣವಾದ ವಸ್ತುವಾದದ್ದರಿಂದಲೇ ಅದನ್ನು ಸ್ಪೆಷಲ್ ಆಗಿ ಪ್ರತ್ಯೇಕ ಹೇಳಿದ್ದಾರೆ ಕಾಲ ಮಾತ್ರ ಅಂತ ಅಷ್ಟು ಮಾತ್ರ ಅಲ್ಲ ನಿತ್ಯತ್ವೇ ನಚ ಇನ್ನುಳದ ಸೃಷ್ಟಿ ಒಮ್ಮೆ ಮಾಡಿ ಮುಗಿಸಿಬಿಟ್ರೆ ಮುಗಿದೋಗ್ಬಿಡ್ತದೆ ಈ ಮೈಕು ಒಂದು ಸಲ ಸೃಷ್ಟಿ ಮಾಡಿದರೆ ಆಯ್ತು ಅವನು ಯಾರು ಸೃಷ್ಟಿ ಮಾಡಿದಾನೆ ಯಾರಿಗೊತ್ತು ಅವನು ನೋಡಿಲ್ಲ ಅವನನ್ನು ಎಲ್ಲಿಯೋ ಇದ್ದಾನೆ ಕಾಲದ ಸೃಷ್ಟಿ ಹಾಗಲ್ಲ ಮಾಡಿ ಮುಗಿಸೋದೇನಿದೆ ಅಲ್ಲಿ ನಿರಂತರ ನಡೀತಾ ಇರ್ತದೆ ನಿತ್ಯತ್ವೇ ಆ ಕಾಲದ ಸೃಷ್ಟಿ ನಿಲ್ಲೋದೇ ಇಲ್ಲ ಪ್ರಲಯ ಕಾಲದೊಳಗೆ ಇನ್ನೇನು ಸೃಷ್ಟಿ ಮಾಡದೇ ಇದ್ದರೂ ಕ್ಷಣಲವಾದಿಗಳ ಸೃಷ್ಟಿ ಇದ್ದೇ ಇರ್ತದೆ ಕಾಲ ಇಲ್ಲದಿರುವ ಕಾಲ ಇಲ್ಲ ಕಾಲ ಎಲ್ಲ ಕಾಲದಲ್ಲಿ ಇದೆ ಇದೆ ಅಂದರೆ ಇರೋ ಹಾಗೆ ಸೃಷ್ಟಿಯನ್ನು ಮಾಡಿದರೆ ತಾನೇ ಇರೋದು ಹಾಗಾದರೆ ಆ ಕಾಲದ ಕ್ಷಣಲವಾದಿಗಳ ಸೃಷ್ಟಿಯನ್ನು ನಿರಂತರವಾಗಿ ಭಗವಂತ ಮಾಡ್ತಾ ಇರುತ್ತಾನೆ ಈ ಒಂದು ವಿಶೇಷ ಕಾಲದ ಸೃಷ್ಟಿಯಲ್ಲಿದ್ದದ್ದರಿಂದ ಉಳದ ಸೃಷ್ಟಿಗಳ ಜೊತೆಗೆ ಅದನ್ನು ಹೇಳದೆ ಪ್ರತ್ಯೇಕವಾಗಿ ಕಾಲ ಮಾತ್ರಃ ಅಂತ ನಿತ್ಯತ್ವೇನೆ ಆ ಸೃಷ್ಟಿ ನಿತ್ಯ ಅಂತ ತೋರಿಸುವುದಕ್ಕಾಗಿಯೂ ಅದನ್ನು ಪ್ರತ್ಯೇಕವಾಗಿ ಹೇಳಿದ್ದಾರೆ ಬಹಳ ಅದ್ಭುತ ಇದು ಶ್ರೀಮದಾಚಾರ್ ಇದು ಇವತ್ತಿನ ವಿಜ್ಞಾನಿಗಳು ಒಪ್ಪಿದ್ದೆ ಕಾಲದಲ್ಲಿ ಎಷ್ಟು ಸೂಕ್ಷ್ಮವಾದ ಭಾಗಗಳನ್ನು ಮಾಡಿದರೂ ಮುಗಿಯೋದೇ ಇಲ್ಲ ನಮಗೆ ಬುದ್ಧಿಗೆ ಗೋಚರ ಆಗೋವಷ್ಟು ಸಾಧನಗಳಿದ್ದಷ್ಟು ಮಾಡಬೇಕೇ ಹೊರತು ಅನಂತ ಭಾಗಗಳಿವೆ ಕಾಲದಲ್ಲಿ ಅಂತಹ ಅನಂತ ಸೂಕ್ಷ್ಮಾತಿ ಸೂಕ್ಷ್ಮವಾದ ಕಾಲದ ಭಾಗಗಳನ್ನೂ ಸೃಷ್ಟಿ ಮಾಡಿ ಅವುಗಳನ್ನು ತಿಳಿದುಕೊಳ್ಳುವ ಅಚಿಂತ್ಯ ಅದ್ಭುತ ಶಕ್ತಿ ಭಗವಂತನಿಗಿದೆ ಮನೆ ಒಂದು ಕಡೆಗೆ ಹೇಳುವಾಗ ಹೇಳುತ್ತಿದ್ದೆ ಆ ಒಂದು ಸೂಕ್ಷ್ಮವಾದ ಕಾಲದಲ್ಲಿ ಅನಂತ ಪದಾರ್ಥಗಳು ಜಗತ್ತಿನಲ್ಲಿ ಹುಟ್ಟುತ್ತವೆ ಆ ಹುಟ್ಟುವ ಅನಂತ ಪದಾರ್ಥಗಳಿಗೆ ಆ ಒಂದು ಸಣ್ಣ ಕ್ಷಣ ಕಾಲ ಆಯಿತು ಆ ಸೂಕ್ಷ್ಮ ಕಾಲಕ್ಕೆ ಹೋಗೋದು ಬೇಡ ಕ್ಷಣ ಆ ಒಂದು ಕ್ಷಣದಲ್ಲಿ ಅನಂತ ಜನ ಹುಟ್ಟುತ್ತಾರೆ ಅನಂತ ವಸ್ತುಗಳು ಹುಟ್ಟುತ್ತವೆ ಅಂದರೆ ಆ ಹುಟ್ಟುವ ಎಲ್ಲ ವಸ್ತುಗಳಿಗೆ ಈ ಒಂದು ಕ್ಷಣ ಕಾರಣ ಆಯಿತಲ್ಲ ಆ ಕ್ಷಣ ಯಾವಾಗ ಹುಟ್ಟಿತು ಹಿಂದಿನ ಕ್ಷಣ ಅಲ್ಲ ಮುಂದಿನ ಕ್ಷಣ ಅಲ್ಲ ಅದೇ ಕ್ಷಣದೊಳಗೆ ಆ ಕ್ಷಣ ಹುಟ್ಟೋದು ಇದು ವಿಚಿತ್ರ ಹಿಂದಿನ ಕ್ಷಣದೊಳಗೆ ಈ ಕ್ಷಣ ಹೇಗಿರ್ತದೆ ಮುಂದಿನ ಕ್ಷಣದೊಳಗೂ ಈ ಕ್ಷಣ ಇಲ್ಲ ಜಗತ್ತಿನ ಅನಂತ ಕಾರ್ಯಗಳು ಈ ಕ್ಷಣದಲ್ಲಿ ಹುಟ್ಟಿದೆ ಈ ಕ್ಷಣವೂ ಈ ಕ್ಷಣದೊಳಗೆ ಹುಟ್ಟಿದೆ ಈ ಕ್ಷಣ ಈ ಕ್ಷಣದೊಳಗೆ ಹೋಯ್ತು ಮತ್ತೆ ಅನಂತ ಕಾರ್ಯಗಳ ಕಾರಣತ್ವ ಎಂಬ ಶಕ್ತಿಯನ್ನು ಆ ಒಂದು ಕ್ಷಣದಲ್ಲಿ ದೇವರು ಕೊಡ್ತಾನೆ ಮತ್ತೆ ಅದನ್ನು ಕಳಿತಾನೆ ಎರಡನೇ ಕ್ಷಣಕ್ಕೆ ಮತ್ತೆ ಅದು ಅಲ್ಲಿ ಬರ್ತದೆ ಆದರೆ ಹುಟ್ಟಿದ ಒಂದೇ ಕ್ಷಣದೊಳಗೆ ಆ ಕ್ಷಣ ಎಷ್ಟು ಕಡೆಗಿದೆ ಇಡೀ ಜಗತ್ತನ್ನು ವ್ಯಾಪಿಸಿದೆ ಎಷ್ಟು ಜಗತ್ತು ಅನಂತ ಅವ್ಯಾಕೃತ ಆಕಾಶವನ್ನು ವ್ಯಾಪಿಸಿ ನಿಂತಿದೆ ಆ ಕ್ಷಣ ಒಂದೇ ಕ್ಷಣದೊಳಗೆ ಹುಟ್ಟುವ ಆ ಒಂದು ಕ್ಷಣ ಅನಂತ ಜಗತ್ತನ್ನು ವ್ಯಾಪಿಸಿ ಮಾಯವಾಗಿ ಹೋಗಿಬಿಡ್ತದೆ ಅಷ್ಟರೊಳಗೆ ಅನಂತ ಕಾರ್ಯ ಮಾಡಿ ಹೋಗ್ತದೆ ಏ ಒಂದು ಸ್ವಲ್ಪೇ ಏನು ಭಾಳ ಕೆಲಸ ಮಾಡಿಲ್ಲ ಅಂದರೆ ಭಾಳ ದಿವಸ ಏನು ಮಾಡದೆ ಇದ್ದಂತಹ ಕೋತಿಗಳಿಗಿಂತಲೂ ಸ್ವಲ್ಪೇ ದಿವಸ ಇದ್ದು ಬಹಳ ಕೆಲಸ ಮಾಡೋರು ಒಳ್ಳೆಯದು ನಲವತ್ತೇ ವರ್ಷ ೀಕಾಕೃತ್ಪಾದರೆ ಆಯುಷ್ಯ ಬೃಂದಾವನಸ್ಥರಾಗಿ ಹೋದ್ರು ಏನು ಮಾಡಿದ ಕೆಲಸ ಅಜರಾಮರವಾದಂತಹ ಕೆಲಸ ಬಹಳ ದಿವಸ ನೂರ ಐವತ್ತು ವರ್ಷ ಇದ್ದರೇನು ಉಪಯೋಗ ಬೇಕಾದಷ್ಟು ಆಯುಷ್ಯ ಇದ್ದಂತಹ ಮುದುಕರು ಅಲ್ಲಲ್ಲಿ ಪೇಪರ್ಗಳಲ್ಲಿ ಬರ್ತಿರ್ತದೆ ನೂರ ವರ್ಷದ ಮುದುಕಿ ಫೋಟೋ ಹಾಕಿರ್ತಾರೆ ಏನು ಮಾಡೋದು ನೋಡಿ ನಮ್ಮ ಟೈಮ್ ವೇಸ್ಟ್ ಅಷ್ಟೇ ಫೋಟೋ ನೋಡಿದ್ದು ಲಾಭ ಏನಿಲ್ಲ ಹಾಗಾದರೆ ಎಷ್ಟು ದಿವಸ ಇರ್ತದೆ ಅನ್ನೋದು ಮುಖ್ಯ ಅಲ್ಲ ಕಾರ್ಯ ಹಾಗೆ ಒಂದು ಕ್ಷಣ ಅನಂತ ಕಾರ್ಯಗಳಿಗೆ ಕಾರಣವಾಗಿ ಮಾಯವಾಗ್ತದೆ ಇದೆಲ್ಲ ದೇವರ ವಿಚಿತ್ರ ಲೀಲೆ ಇದ್ದುದರಿಂದ ಉಳದ ಸೃಷ್ಟಿಗಳ ಜೊತೆಗೆ ಸೇರಿಸದೆ ಕಾಲವನ್ನು ಮಾತ್ರ ಕಾಲ ಮಾತ್ರ ಎಂಬ ಶಬ್ದದಿಂದ ಪ್ರತ್ಯೇಕವಾಗಿ ಹೇಳಿದ್ದಾರೆ ಎನ್ನುವುದನ್ನು ಮಾತ್ರ ಗಮನಿಸಬೇಕು ಕಾಲ ಮಾತ್ರ ಇದು ಪ್ರವಾಹಿಗಳ ದೃಷ್ಟಿಯಲ್ಲಿ ಇನ್ನು ಪ್ರವಾಹದ ವಿವಕ್ಷೆ ಮಾಡಿದರೆ ಕಾಲಪ್ರವಾಹ ಅದು ಸ್ವಯಂ ನಿತ್ಯವಾಗಿದೆ ಆದ್ದರಿಂದ ಪ್ರವಾಹವನ್ನು ನಿತ್ಯತ್ವೇ ನೇಮನ ಮಾಡ್ತಾನೆ ಪ್ರವಾಹಿಗಳಾದ ಕಾಲಗಳ ಕ್ಷಣಾದಿಗಳನ್ನು ನಿತ್ಯದಲ್ಲಿಯೂ ಸೃಷ್ಟಿ ಮಾಡ್ತಾನೆ ಈ ರೀತಿ ಆ ಭಗವಂತ ಕಾಲವನ್ನು ನೇಮನ ಮಾಡ್ತಾನೆ ಈ ಕಾಲ ಎಂಥದ್ದು ಸೋಯಂ ತ್ರಿನಾಭಿ ಮೂರು ನಾಭಿಗಳು ಚಾತುರ್ಮಾಸ್ಯ ಮೂರು ಚಾತುರ್ಮಾಸ್ಯ ಆದರೆ ಒಂದು ವರ್ಷ ಆಗ್ತದೆ ಸೋಯಂ ತ್ರಿನಾಭಿರ ಕಿಲಾಪ ಚಯೇ ಪ್ರವೃತ್ತ ಕಾಲೋ ಗಭೀರ ಭಾರೀ ಗಂಭೀರವಾದಂತಹ ವೇಗ ಇದರದು ಯಾರಿಗೂ ಅರ್ಥವಾಗುವುದಿಲ್ಲ ಇಂತಹ ಸಕಲ ಜಗತ್ತಿನ ನಾಶಕ್ಕೆ ಕಾರಣವಾದ ಈ ಕಾಲ ಉತ್ತಮ ಪೂರುಷಸ್ಥಂ ಅಂತಹ ಕಾಲನೇ ನೀನು ಒಂದ ಹಾಗೆ ತೋರ್ತದೆ ಅಲ್ಲ ಅದಕ್ಕೆ ಮತ್ತೆ ಶ್ರೀಮದಾಚಾರ್ಯರು ಹೇಳ್ತಾರೆ ಅಧ್ಯಹಾರ ಮಾಡಿಕೊಳ್ಳಿ ತಸ್ಮಾತ್ ಅಂತ ಒಂದು ಶಬ್ದವನ್ನು ಸೇರಿಸಿಕೊಳ್ಳಿ ಮಧ್ಯದಲ್ಲಿ ಕಾಲೋ ಗಭೀರ ರಯ ತಸ್ಮಾತ್ ಉತ್ತಮ ಪುರುಷಸ್ವಂ ಆ ಕಾಲಕ್ಕಿಂತಲೂ ನೀನು ಉತ್ತಮನಾಗಿದ್ದೀಯ ಅದನ್ನೂ ಮೀರಿದವ ಕಾಲದ ವೇಗಕ್ಕೆ ಸಿಲುಕಿದವರು ಎಲ್ಲರೂ ನೀನು ಮಾತ್ರ ಕಾಲವನ್ನು ಮೀರಿ ನಿಂತವಾ ಅದಕ್ಕೆ ಪ್ರಮಾಣ ಕೊಡ್ತಾರೆ ಕಾಲಾ ಜೀವಾ ತಥಾ ಅವ್ಯಕ್ತಾತ್ ಮಹತಶ್ಚ ಉತ್ತಮೋಯತಃ ಕಾಲ ಜೀವ ಅವ್ಯಕ್ತ ಮಹತ ಇವುಗಳೆಲ್ಲದಕ್ಕಿಂತಲೂ ಉತ್ತಮನಾದದ್ದರಿಂದ ಅವನಿಗೆ ಉತ್ತಮ ಪುರುಷ ಅಂತ ಕರೀತಾರೆ ಪುರುಷೋತ್ತಮ ನೋಡಿ ಪುರುಷೋತ್ತಮ ಮಾಸದಲ್ಲಿ ಪುರುಷೋತ್ತಮನ ಮಹಿಮೆ ಎಷ್ಟು ಬರ್ತಾ ಇದೆ ಉತ್ತಮ ಪುರುಷಸ್ತಸ್ಮ ಉತ್ತಮ ಪುರುಷನಾದದ್ದರಿಂದ ನಿನಗೆ ಪುರುಷೋತ್ತಮ ಯಾಕೆ ಉತ್ತಮ ಪುರುಷ ಕಾಲೋತ್ತಮ ಕಾಲವನ್ನು ಮೀರಿದಂತಹ ಪುರುಷೋತ್ತಮನೇನು ಭಗವಾನ್ ವಿಷ್ಣು ರಚುತ ಇತಿ ಇಂತಹ ಕಾಲನಾಮಕನಾದ ಪುರುಷೋತ್ತಮನ ಮಾಸದಲ್ಲಿ ನೀವೇಕೆ ಸರಿಯಾದ ಕಾಲಕ್ಕೆ ಪಾಠವನ್ನು ಮುಗಿಸಲಿಲ್ಲ ಅಂತ ಕೇಳ್ಬೋದು ನಾನು ಹೇಳಿದ್ದೆ ಸರಿಯಾದ ಕಾಲಕ್ಕೆ ನೆನಪು ಮಾಡಿ ಅಂತ ಯಾರೂ ಮಾಡಲಿಲ್ಲ ಏನು ಪಾದಪೂಜೆ ಹಾಗೂ ಮುದ್ರಾಧಾರಣೆಯ ವ್ಯವಸ್ಥೆ ಸತ್ಯಪ್ರಮೋದ ಕಲ್ಯಾಣ ಮಂಟಪದಲ್ಲಿ ಆಗಿದೆ ಪಾದಪೂಜೆ ಹಾಗೂ ಮುದ್ರಾಧಾರಣೆಯ ಲಾಭವನ್ನ ಪಡೆಯುವಂತಹ